ಓ ಸ್ಥಾಪಕ ಧರ್ಮಸ್ಯವಧರ್ಮಸ್ವರೂ ಅವತಾರರಿಷ್ಠಾ ರಮಕೃಷ್ಣ ತೆ ನಮಃ ವಸುದೆ ವಸು ದೇವ ಕಂ ಸಚಾಣೂರಮರ್ದನ देवकी ೀ ಪರಮ ಕೃಷ್ಣ ವಂದೇ ಜಗದ್ಗುರು ವ್ಯಾ ವಸಿಷ್ಠನ ಶಕ್ತಿ ಪೌತ್ರಮಕಲ್ಪಷರಾತ್ಮಜ ವಂದೇ ಶುಕತೋಧಿ ಪಾಠಯ ಪ್ರತಿಬೋಧಿ ಭಗವತ ಾರಾಯಣಿನ ಸ್ महाभारतं ನಿನೇ ಮಹಾಭಾರತೈತೃತವರ್ಷಿಣ ಭಗವತೀ ಅಷ್ಟಾಧಾಧ್ಯಾಂ ಅಂಬ ಅನುಸಂದಿ ಭಗವದ್ಗೀತೆ ಭವದ್ವೇಷಿಣಿ ನಮ್ಮ ಹಿಂದಿನ ಉಪನ್ಯಾಸದಲ್ಲಿ ಯಜ್ಞದ ं कल्पन नोड़ता बंदी यज्ञ अंत मात्र के साम वैदिक यज्ञ कृष्ण हेल्त क्रांतिकारक वाद यज्ञ शब्द अर्थको व्यतसवान हेता है ಇಲ್ಲಿ ಭಗವಂತ ಯಜ್ಞ ಶಬ್ದವನ್ನು ಕೇವಲ ವೈದಿಕ ಅರ್ಥದಲ್ಲಿ ಅಥವಾ ಹೋಮ ಮಾಡುವಂತಹ ಅರ್ಥದಲ್ಲಿ ಮಾತ್ರ ಯಜ್ಞಶ್ದವನ್ನು ಬಳಸ್ತಾ ಇಲ್ಲ ಅವನ ಗುರುವಿನಿಂದ ಉಪದಿಷ್ಟನಾದಂತಹ ಪರಮಾತ್ಮ ಆ ಒಂದು ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಬಂದು ಇಡೀ ಜೀವನವನ್ನೇ ತ್ಯಾಗದ ರೂಪವಾದಂತಹ ಯಜ್ಞ ಅನ್ನುವಂತಹ ಶಬ್ದದಲ್ಲಿ ಆತ ಆ ಯಜ್ಞ ಶಬ್ದವನ್ನು ಕಾಯಿನ್ ಮಾಡ್ತಾ ಹೊಸದಾಗಿ ಕಾಯ್ನಿಂಗ್ ಅಂತ ನಾವೇನು ಹೇಳ್ತೇವೆ ಇಂಗ್ಲೀಷ್ನಲ್ಲಿ ಆ ಒಂದು ಯಾವುದಾದ್ರೂ ಒಂದು ಹಳೆಯ ಪದಕ್ಕೆ ಹೊಸ ಅರ್ಥ ಬರುವಂತಹ ಛಾಯೆಯಲ್ಲಿ ಯಾರಾದರೂ ಒಬ್ಬ ಜೀನಿಯಸ್ ಬಳಸಿದರೆ ಸಮಾಜದಲ್ಲಿ ಅದಕ್ಕೆ ಕಾಯ್ನಿಂಗ್ ಆಫ್ ದಿ ವರ್ಲ್ಡ್ ಅಂತ ಕರಿತೇವೆ ನಾವು ಹಾಗೆಯೇ ಇಲ್ಲಿಯೂ ಕೂಡ ಯಜ್ಞ ಅಂತಕ್ಕಂಥದ್ದು ಸಾಮಾನ್ಯವಾದಂತಹ ಯಜ್ಞದ ಕಲ್ಪನೆಯನ್ನು ನಮ್ಮ ಮನಸ್ಸಿಗೆ ತರಬಾರದು ಆದ್ದರಿಂದಲೇ ಭಗವಂತ ಈ ಯಜ್ಞ ಶಬ್ದವನ್ನ ಅವನ ಮುಂದೆ ಬರ್ತಕ್ಕಂತಹ ಯಾವ ಸಂಪ್ರದಾಯವಿದೆಯೋ ಅಂದರೆ ನಾವುಗಳು ಎಲ್ಲರಿಗೂ ಕೂಡ ಅತ್ಯಂತ ಉದಾರವಾದಂತಹ ಅತ್ಯಂತ ವಿಶಾಲವಾದಂತಹ ಅರ್ಥವನ್ನ ಇಲ್ಲಿ ಯಜ್ಞ ಶಬ್ದಕ್ಕೆ ಕೊಡ್ತಾ ಹೇಗೆ ಇಡೀ ಒಂದು ಸಂಸಾರ ಚಕ್ರ ಅಂತಕ್ಕಂಥದ್ದೇ ಈ ತ್ಯಾಗ ಹಾಗೂ ಪರಸ್ಪರ ಸಹಕಾರ ರೂಪವಾದಂತಹ ಯಜ್ಞದ ಮೇಲೆ ನಿಂತು ಬೆಳೆಯುತ್ತಾ ಬರುತ್ತಿದೆ ಅನ್ನುವುದನ್ನು ಎಳೆ ಎಳೆಯಾಗಿ ಬಿಡಿಸಿ ನಮಗೆ ತೋರಿಸಿದ್ದನ್ನು ನಾವು ನೋಡಿದೆವು ಮುಖ್ಯವಾಗಿ ಆತ ಹದಿನಾಲ್ಕು ಮತ್ತು ಹದಿನೈದನೆಯ ಮಂತ್ರದಲ್ಲಿ ಇಡೀ ಜಗತ್ತು ಅಂತಕ್ಕಂಥದ್ದು ಹೇಗೆ ಈ ಯಜ್ಞದೃಷ್ಟಿಯಿಂದ ನಡೆದುಕೊಂಡು ಬರ್ತಾ ಇದೆ ಯಾವುದು ಇನ್ನೊಂದಕ್ಕೆ ಪೂರಕ ಯಾವುದರಿಂದ ಇನ್ನೊಂದು ಪ್ರಚೋದಿತವಾಗಿ ಈ ಜಗತ್ತನ್ನು ನಡೆಸ್ತಾ ಇದೆ ಅನ್ನೋದನ್ನ ಆತ ಅನ್ನಾದ್ಭವಂತಿ ಭೂತಾನಿ ಎಂದ ಹಿಡಿದು ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೆ ಪ್ರತಿಷ್ಠಿತಂ ಅನ್ನುವಂತಹ ಈ ಎರಡು ಮಂತ್ರದಲ್ಲಿ ಹೇಳಿದ್ದನ್ನ ನಾವು ಹಿಂದಿನ ಉಪನ್ಯಾಸದಲ್ಲಿ ಕಂಡೆವು ನಂತರ ಆತ ಏನು ಹೇಳಿಕೊಂಡು ಬರ್ತಾ ಇದ್ದಾನೆ ಅಂತ ಹೇಳಿದರೆ ಹೀಗೆ ಇಡಿ ನೇಚರ್ ಅಥವಾ ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಪರಸ್ಪರ ಸಹಕಾರ ಮತ್ತು ತ್ಯಾಗರೂಪಕವಾದಂತಹ ಯಜ್ಞವನ್ನು ಯಾವ ಮನುಷ್ಯ ತನ್ನ ಜೀವನದಲ್ಲಿ ಆಚರಿಸದೆ ಇನ್ನೊಬ್ಬರ ಹಿತಚಿಂತನೆಗೋಸ್ಕರ ಆಲೋಚನೆ ಮಾಡಿದರೆ ತನಗ ತಾನೇ ಬದುಕನ್ನು ಸವಿಸ್ತಾನೋ ತಾನು ಮಾತ್ರ ಸ್ವಾರ್ಥಪರನಾಗಿ ತನ್ನ ಜೀವನವನ್ನು ಮಾತ್ರ ನೋಡಿಕೊಂಡು ಅಟ್ ಎನಿ ಕಾಸ್ಟ್ ಅನ್ನುವಂತಹ ರೀತಿಯಲ್ಲಿ ತನ್ನ ಜೀವನವನ್ನು ನೋಡಿಕೊಳ್ಳುವಂತಹ ವ್ಯಕ್ತಿಯನ್ನು ಅತ್ಯಂತ ಹೀನಾಯವಾಗಿ ಕಳ್ಳ ಅನ್ನುವಂತಹ ಶಬ್ದದಿಂದ ಬೈದಿದ್ದು ಕೂಡ ಹಿಂದಿನ ಉಪನ್ಯಾಸದಲ್ಲಿ ನೋಡಿದ್ವಿ ಸ್ತೇನ ಏವಸ ಅಂತವನು ಕಳ್ಳನೇ ಸರಿ ಅಂತ ಹಾಗೆಯೇ ಅದೊಂದೇ ಅಲ್ಲ ಯಾರು ಇಂತಹ ಯಜ್ಞವನ್ನ ನಡೆಸುವುದಿಲ್ಲವೋ ತನ್ನ ಜೀವನದಲ್ಲಿ ಪರರಿಗೋಸ್ಕರ ಬದುಕುವುದಿಲ್ಲವೋ ಅಂತಹ ಜೀವನ ಪಾಪಮಯವಾದಂತಹ ಜೀವನ ಅಷ್ಟೇ ಅಲ್ಲದೆ ಅವನ ಉಸಿರೂ ಕೂಡ ವ್ಯರ್ಥವಾಗಿ ತಿದಿಯ ರೀತಿಯಲ್ಲಿ ಇರ್ತಕ್ಕಂತಹ ಜೀವನವನ್ನು ನಡೆಸ್ತಾ ಇರ್ತಾನೆ ಅಂತ ತಿದಿ ಯಾವತ್ತೂ ಕೂಡ ಗಾಳಿಯನ್ನು ಒಳಗಡೆ ಎಳ್ಕೊಳ್ತದೆ ಹೊರಗಡೆ ಬಿಡುತ್ತೆ ಅದಕ್ಕೇನು ಜೀವ ಬರೋದಿಲ್ಲ ಆ ಗಾಳಿಯಿಂದ ಹಾಗೆ ಯಾರು ಕೂಡ ಆ ತಿದಿಯ ಒಳಗೆ ಗಾಳಿ ಹೋಗ್ತಕ್ಷಣ ತಿದಿ ಬದುಕಿದೆ ಅಂತ ಯಾರು ಹೇಳೋದಿಲ್ಲ ಹಾಗೆ ನಮ್ಮೊಳಗೂ ಗಾಳಿ ಹೋಗ್ತೇ ಬರುತ್ತೆ ಉಸಿರು ಒಳಗಡೆ ಹೋಗುತ್ತೆ ಬರುತ್ತೆ ಇದಕ್ಕೂ ಆ ತಿದಿಗೂ ವ್ಯತ್ಯಾಸವೇನು ನಿಜವಾಗಿಯೂ ನಾವು ಮನುಷ್ಯರಾಗಿ ಆಗಿ ಹುಟ್ಟಿದ ಮೇಲೆ ಪರ್ರಿಗೋಸ್ಕರ ಆಲೋಚನೆ ಮಾಡ್ತಕ್ಕಂಥದ್ದು ಪರ್ರ ಚಿಂತನೆ ಮಾಡ್ತಕ್ಕಂಥದ್ದು ಅದಕ್ಕೋಸ್ಕರ ನಮ್ಗೆ ಮನುಷ್ಯರು ಅಂತ ಹೆಸರು ಬಂದಿರೋದು ಮಾನವಾಹ ಅನ್ನುವಂತಹ ಶಬ್ದವನ್ನ ಭಗವಂತ ಇಲ್ಲಿ ಹದಿನೇಳನೇ ಮಂತ್ರದಲ್ಲಿ ಬಳಸಿದ್ದಾನಲ್ಲ ಆದರೆ ಹಿಂದೆ ಇರತಕ್ಕಂತಹ ಸಂಸ್ಕೃತದ ರಹಸ್ಯ ಅದೇ ಇರತಕ್ಕಂಥದ್ದು ಮಾನವಹ ಅನ್ನುವಂತಹ ಶಬ್ದ ಬಂದಿರುವುದು ಮನು ಅವಬೋಧನೆಯಿಂದ ಮನು ಅಂದರೆ ಟು ಥಿಂಕ್ ಆಲೋಚನೆ ಮಾಡು ಚಿಂತನೆ ಮಾಡು ಚಿಂತನಾಪೂರ್ವಕವಾದ ಬದುಕನ್ನು ಮಾಡು ಯಾರು ಆ ರೀತಿಯಾಗಿ ಬದುಕನ್ನು ಸವಿಸ್ತಾನೆಯೋ ಅಂಥವನ್ನು ಮಾತ್ರ ಮಾನವ ಅಂತ ಹೇಳಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲದೆ ಹೋದ್ರೆ ಕೇವಲ ಯಂತ್ರಚಾಲಿತವಾಗಿ ತಮ್ಮ ಸ್ವಾರ್ಥಪರತೆಯಿಂದ ಪ್ರಕೃತಿಯ ರೀತಿಯಲ್ಲಿ ಕೆಲಸ ಮಾಡುವನು ಮಾನವ ಆಗಲಾರ ಆತ ಪ್ರಕೃತಿ ನಿಯಂತ್ರಿತವಾದಂತಹ ಮೃಗ ಅಷ್ಟೆ ಮೃಗಗಳು ಕೂಡ ಅವರಿಗೆ ಸ್ವತಃ ಚಿಂತನೆ ಮಾಡುವಂತಹ ಶಕ್ತಿ ಇಲ್ಲ ಬೇಕು ಪ್ರಕೃತಿ ಯಾವ ರೀತಿಯಲ್ಲಿ ಅದರ ಗುಣದನ್ನ ಗುಣ ಅಂದರೆ ಎರಡು ರೀತಿಯಲ್ಲಿ ಒಂದು ಸತ್ವರಹಸ್ತಮೋ ಗುಣಗಳು ಇನ್ನೊಂದು ಗುಣ ಅಂದ್ರೆ ಹಗ್ಗ ಅಂತ ಪ್ರಕೃತಿ ಹಗ್ಗದಲ್ಲಿ ಯಾವ ರೀತಿಯಲ್ಲಿ ಚಲಾಯಿಸ್ತಾ ಇದೆಯೋ ಆ ರೀತಿಯಲ್ಲಿ ಪ್ರಾಣಿಗಳೆಲ್ಲ ಓಡಾಡ್ತಾ ಇದೆ ತಮ್ಮ ತಮ್ಮ ಕೆಲಸವನ್ನು ಮಾಡ್ತಾ ಇದೆ ಸಂತಾನೋತ್ಪತ್ತಿಯಿಂದ ಹಿಡಿದು ಪ್ರಕೃತಿಯನ್ನು ಮುಂದುವರೆಸತಕ್ಕಂತಹ ಎಲ್ಲ ಕೆಲಸಗಳನ್ನು ಆ ಪ್ರಾಣಿಗಳು ಮಾಡ್ಕೊಂಡು ಬರ್ತಾ ಇದೆ ಮನುಷ್ಯನೂ ಅದೇ ರೀತಿಯಲ್ಲಿ ಮಾಡ್ತಾ ಬಂದ್ರೆ ಅದರಲ್ಲಿ ಹೆಚ್ಚುಗಾರಿಕೆ ಏನು ಇಲ್ಲ ಹೆಚ್ಚುಗಾರಿಕೆ ಇರಲೆಂದೇ ಮನುಷ್ಯನಿಗೆ ಇನ್ನೊಂದು ಆ ಬುದ್ಧಿ ಅಂತಕ್ಕಂಥದ್ದು ಆಲೋಚನೆ ಮಾಡುವಂತಹ ಸಾಮರ್ಥ್ಯ ಅಂತಕ್ಕಂಥದ್ದು ಭಗವಂತ ಕೊಟ್ಟಿದ್ದಾನೆ ಅದರಿಂದಲೇ ಆ ಮನುಷ್ಯ ಪ್ರಕೃತಿಯನ್ನೂ ಗೆದ್ದು ಅದರ ಸ್ವಾಮಿಯಾಗಿ ನಿಂತಿದ್ದಾನೆ ಆದರೆ ಆ ಸ್ವಾಮಿತ್ವ ಅವನ ಸ್ವಾರ್ಥಕ್ಕೆ ಅಲ್ಲ ಆ ಸ್ವಾಮಿತ್ವ ನಿಜವಾಗಿಯೂ ಅವನಲ್ಲಿ ಸುಪ್ತವಾಗಿ ಅಡಗಿರ್ತಕ್ಕಂತಹ ದೈವತ್ವದ ಪ್ರಕಾಶವನ್ನ ಮಾಡಲಿಕ್ಕೆ ಮಾತ್ರ ಇದು ಅದರ ಗುರಿ ಇದನ್ನು ನಾವು ಅರಿತುಕೊಳ್ಳದೆ ಕೇವಲ ಅದೇ ಪ್ರಕೃತಿಯ ಒಂದು ಪೂರೈಕೆಯನ್ನ ಡಿಮಾಂಡನ್ನ ಪೂರೈಸ್ತಾ ಇದ್ರೆ ಆ ಪ್ರಕೃತಿ ನಮ್ಮೊಳಗೆ ಇರತಕ್ಕಂತಹ ಪ್ರಕೃತಿ ಇದೆಯಲ್ಲ ಅದು ಏನು ಬೇಕು ಅಂತ ಹೇಳುತ್ತೋ ಆ ಬೇಕುಗಳನ್ನು ಪೂರೈಸ್ತಾ ಇತ್ತು ಅಂತ ಹೇಳಿದ್ರೆ ಯಾವ ಹೆಚ್ಚುಗಾರಿಕೆಯೂ ಇಲ್ಲ ಮನುಷ್ಯನಲ್ಲಿ ಆದ್ರಿಂದಲೇ ಆತ ಇಲ್ಲಿ ಮಾನವ ಅನ್ನುವಂಥ ಶಬ್ದವನ್ನು ಬಳಸಿದ ಯಾಕೆ ಅಂದರೆ ಆ ಮಾನವ ಒಬ್ಬನೇ ಆತ್ಮತೃಪ್ತ ಆತ್ಮರತಿ ಆತ್ಮಸಂತುಷ್ಟ ಆಗಲಿಕ್ಕೆ ಸಾಧ್ಯ ತನ್ನಲ್ಲೇ ಸಂತುಷ್ಟನಾಗಿ ತನ್ನ ನೈಜಸ್ವರೂಪದಲ್ಲೇ ಸಂತುಷ್ಟನಾಗಿ ತನ್ನ ನೈಜಸ್ವರೂಪದಲ್ಲೇ ತನ್ನ ಮನಸ್ಸನ್ನು ಇಟ್ಟು ಆತ ಕೆಲಸವನ್ನು ಮಾಡಿದಲ್ಲಿ ಆತನಿಗೆ ಯಾವ ದೋಷವೂ ಉಂಟಾಗುವುದಿಲ್ಲ ಆ ಕೆಲಸದಲ್ಲಿ ಯಾವ ಯಾವ ದೋಷವಿದೆಯೋ ಆ ಯಾವ ದೋಷಗಳು ಕೂಡ ಅವನನ್ನು ತಟ್ಟಲಾರದು ಮುಂದೆ ಅವನಿಗೆ ಆ ಜನ್ಮವನ್ನು ಉಂಟು ಮಾಡಲಾರದು ಅಂತ ಆತ ಹೇಳ್ತಾ ಪುನಃ ತನ್ನದೇ ಆದಂತಹ ಒಂದು ಉದಾಹರಣೆಯನ್ನ ಕೊಡುವುದಕ್ಕೆ ಪೂರಕವಾಗಿ ನಿಧಾನವಾಗಿ ಆತ ಈ ಕರ್ಮಯೋಗಿ ಅಂತಕ್ಕಂಥ ಯಾವ ರೀತಿಯಲ್ಲಿ ಕರ್ಮ ಮಾಡ್ತಾನೆ ಅನ್ನೋದನ್ನ ಹದಿನೆಂಟನೆಯ ಮಂತ್ರದಲ್ಲಿ ಹೇಳ್ಕೊಂಡು ಬಂದ ಯಾರಿಗೆ ಇಂತಹ ಆತ್ಮತೃಪ್ತಿಯಾಗಿದೆಯೋ ಯಾರಿಗೆ ಮತ್ತೇನೂ ಬೇಕಾಗಿದ್ವೋ ಅವನೂ ಕೂಡ ಕೆಲಸ ಮಾಡ್ತಾನೆ ಕೆಲಸ ಮಾಡುವವರು ಕೇವಲ ಬೇಕು ಅಂತ ಹೇಳುವುದಕ್ಕೆ ಮಾತ್ರ ಕೆಲಸ ಮಾಡುವುದಿಲ್ಲ ಬೇರೆ ಇನ್ಯಾವುದೋ ಒಂದು ಉದವಾದಂತಹ ಉನ್ನತವಾದಂತಹ ಆದರ್ಶಕ್ಕೋಸ್ಕರ ಕೆಲಸ ಮಾಡ್ತಾರೆ ಅದ್ಯಾವುದು ಆದರ್ಶ ಅಂದ್ರೆ ನೈವ ತೃತೆಯರ್ಥೋ ನಾಕೃತೆಯನೇಹ ಕಶನ ನ ಚಾಸ್ತ ಸರ್ವಭೂತು ಕರ್ ಅಂತ ಹೇಳ್ತಾ ಯಾವ ಜೀವಿಗಳಿಂದಲೂ ಕೂಡ ಈ ಜ್ಞಾನ ಬಂದಿರುವಂತಹ ಕರ್ಮಯೋಗಿಗೆ ಯಾವ ಪ್ರಯೋಜನವೂ ಇಲ್ಲ ಅವುಗಳಿಂದ ಯಾವ ಪ್ರಯೋಜನವೂ ಇವನಿಗೆ ಇಲ್ಲ ಯಾಕಂದ್ರೆ ಯಾವ ಪ್ರಯೋಜನ ಇವನಿಗೆ ಬೇಕಾಗಿಲ್ಲ ಎಂತಹ ಅಧಿಕಾರವಾಗಲಿ ಎಂತಹ ಸಂಪತ್ತಾಗ್ಲಿ ಆಯುಷಾಗ್ಲಿ ಯಾವುದೂ ಬೇಕಾಗಿಲ್ಲ ಅದರ ಯಥಾರ್ಥವನ್ನು ಇವನಿಗೆ ಕಂಡಿರ್ತಾನೆ ಆದ್ದರಿಂದ ಅದ್ಯಾವುದನ್ನು ಬಯಸುವುದಿಲ್ಲ ಆದರೂ ಕೂಡ ಆತ ಕೆಲಸ ಮಾಡ್ತಾನೆ ಹಾಗೆಯೇ ಹೇ ಅರ್ಜುನ ನೀನೂ ಕೂಡ ಆ ಆ ರೀತಿಯಲ್ಲಿ ಒಬ್ಬ ಕರ್ಮಯೋಗಿಯ ರೀತಿಯಲ್ಲಿ ಕರ್ಮವನ್ನು ಮಾಡುವಂತ ಹತ್ತೊಂಬತ್ತನೇ ಮಂತ್ರದಲ್ಲಿ ಹೇಳಿ ಅದೇನಂದ್ರೆ ದ ಸ್ಮಾತ್ ಅಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚಾರ ನಾಲ್ಕು ಪಾಯಿಂಟ್ ಅನ್ನು ಹೇಳ್ತಾನೆ ಕರ್ಮಯೋಗದ ನಾಲ್ಕು ಅತ್ಯಂತ ರಹಸ್ಯವಾಗಿ ಇರ್ತಕ್ಕಂತಹ ನಾಲ್ಕು ಅಂಶಗಳು ಏನದು ಅಂತ ಹೇಳಿದ್ರೆ ಈ ನಾಲ್ಕು ಅಂಶಗಳು ಇದ್ದರೆ ನಾವು ಮಾಡ್ತಕ್ಕಂತಹ ಪ್ರತಿಯೊಂದು ಕರ್ಮವೂ ಕೂಡ ಕರ್ಮಯೋಗವಾಗುತ್ತೆ ಕರ್ಮಯೋಗ ಅಂದ್ರೆ ಏನು ಅಂದ್ರೆ ಅದನ್ನ ಎರಡನೇ ಸಾಲಿನಲ್ಲಿ ಹೇಳ್ತಾ ಇದ್ದಾನೆ ಅಸಕ್ತನಾಗಿ ಮಾಡಿದಂತಹ ಕರ್ಮವೆಲ್ಲವೂ ಕೂಡ ಮನುಷ್ಯನನ್ನ ಪರಮಪ್ರಾಪ್ತಿಗೆ ಒಯ್ಯುತ್ತದೆ ಬ್ರಹ್ಮಪ್ರಾಪ್ತಿಗೆ ಒಯ್ಯುತ್ತದೆ ಭಗವಂತನ ದರ್ಶನದ ಎಡೆಗೆ ಒಯ್ಯುತ್ತದೆ ಇಷ್ಟು ಹೇಳಿ ಇದು ಯಾವುದು ನಾಲ್ಕು ಅಂಶ ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದೆ ಅಸಕ್ತನ ಅಸಕ್ತ ಅಂತ ಹೇಳಿದ್ರೆ ಆ ಕರ್ಮದಲ್ಲಿ ನಾನು ಮಾಡುತ್ತಿದ್ದೇನೆ ಎಂಬಂತಾ ಅಂಶವಿಲ್ಲದೆ ಇರ್ತಕ್ಕಂಥದ್ದು ನನಗೆ ಈ ಕರ್ಮದಿಂದ ಈ ಪ್ರಯೋಜನ ಉಂಟಾಗಲಿ ಅನ್ನುವಂತಹ ಸಂಕಲ್ಪ ಇಲ್ಲದೆ ಇರ್ತಕ್ಕಂಥದ್ದು ಇದೆರಡೂ ಕೂಡ ಆಸಕ್ತ ಅಂದ್ರೆ ಅರ್ಥ ಪುನಃ ಕೇವಲ ಆಸಕ್ತಿ ಇದ್ರೆ ಮಾತ್ರ ಸಾಕ ಆಸಕ್ತಿ ಇದ್ದಾಗ ಎಷ್ಟೋ ಜನ ಪ್ರಶ್ನೆ ಮಾಡ್ತಾರೋ ನನಗೂ ಆಸಕ್ತಿ ನನಗೇನು ಬೇಕಾಗಿಲ್ಲ ಇದರಿಂದ ಆಸಕ್ತಿ ಇಲ್ ಆಸಕ್ತಿ ನನಗೆ ಶಕ್ತಿಯೇ ಇಲ್ಲ ಸಂಘವೇ ಇಲ್ಲ ಆದರೆ ನೇನು ಮಾಡ್ತೇನೆ ಸುಮ್ಮನೆ ಕೂತ್ಕೋತೀನಿ ಹಾಗೆ ಮಾಡಿದ್ರೆ ಆಗೋದು ಸತತಮ್ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಬೇಕಂತ ಆಸಕ್ತಿ ಇಲ್ಲ ಆದರೂ ಕೂಡ ನೀನು ಯಾವಾಗಲೂ ಕೂಡ ಕಾರ್ಯನಿರತರಾಗಿರ್ಬೇಕು ಅದು ಸರಿ ಕಾರ್ಯನಿರತನೇನು ಆಗ್ತೇನೆ ಯಾವಾಗಲೂ ಟ್ವೆಂಟಿ ಫೋರ್ ಅವರ್ಸ್ ಕಾರ್ಯನಿರತ ಆಗ್ತೇನೆ ಆಸಕ್ತಿ ಇಲ್ಲ ಏನು ಮಾಡೋದು ಟಿ ನೋಡ್ತಾ ಇರೋದು ಟ್ವೆಂಟಿ ಫೋರ್ ಅವರ್ಸು ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ರೆ ದರಿದ್ರದ್ದು ಅದು ಅಥವಾ ಸೀರಿಯಲ್ ಟ್ವೆಂಟಿ ಫೋರ್ ಅವರ್ಸ್ ಒಂದಾನೊಂದೊಂದು ಚಾನಲ್ಲು ಅದು ಸತತಂಥ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರೋದು ಕೆಲಸ ಹಾಗ ಅಂದರೆ ಅಲ್ಲ ಕಾರ್ಯಂ ಕರ್ಮ ನಮ್ಮ ಪಾಲಿಗೆ ಬಂದಂತಹ ಯಾವ ಒಂದು ಕರ್ತವ್ಯವಿದೆಯೋ ಸಮಾಜದಲ್ಲಿ ಸಂಸಾರದಲ್ಲಿ ಕುಟುಂಬದಲ್ಲಿ ಅದೆಲ್ಲವೂ ಕೂಡ ಕಾರ್ಯಂ ಕರ್ಮ ಅದನ್ನು ಮಾತ್ರ ಮಾಡಬೇಕು ಬೇರೆ ಯಾವುದನ್ನೂ ಅಲ್ಲ ಸತತವಾಗಿ ಮಾಡ್ತಕ್ಕಂಥದ್ದು ಎಲ್ಲದೂ ಕೂಡ ಅದಕ್ಕೆ ಪೂರಕವಾಗಿರಬೇಕು ಎಲ್ಲದೂ ಕೂಡ ಅದಕ್ಕೆ ಪೂರ್ವಕವಾಗಿರಬೇಕು ಕಾಂಪ್ಲಿಮೆಂಟ್ರಿ ಟು ದಟ್ ಹಾಗೆ ಇರಬೇಕು ಕೊನೆಗೆ ಅಯ್ಯೋ ಆಸಕ್ತಿಯೇ ಇಲ್ವಲ್ಲ ಹಾಗಿದ್ರೆ ಹೇಗೆ ಎಡಬಿಡಂಗಿ ಮಾಡ್ ಮಾಡಿಬಿಟ್ರೆ ಆಯಿತು ಅಂತ ಹೇಳಿದ್ರೆ ಅದು ಕರ್ಮಯೋಗ ಆಗೋದೇ ಇಲ್ಲ ಕರ್ಮಯೋಗ ಆಗುವುದೇ ಇಲ್ಲ ಸಮಾಚಾರ ಅಂದ ಸಮಾಚಾರ ಅಂದ್ರೆ ಸಮಾಚಾರ ಅಂತಲ್ಲ ಸಮಾಚಾರ ಅತ್ಯಂತ ಚೆನ್ನಾಗಿ ಅದನ್ನ ಒಬ್ಬ ದಕ್ಷ ಕಾರ್ಮಿಕ ತನ್ನ ಎಲ್ಲ ಬುದ್ಧಿಯನ್ನ ತನ್ನ ಎಲ್ಲ ಕಲೆಯನ್ನು ಉಪಯೋಗಿಸಿ ಯಾವ ರೀತಿಯಲ್ಲಿ ಆ ಕರ್ಮವನ್ನ ಮಾಡ್ತಾನೆಯೋ ಒಬ್ಬ ಸಂಸಾರಿ ಅದೇ ರೀತಿಯಲ್ಲಿ ಈತ ಅಸಕ್ತನಾಗಿ ಮಾಡಬೇಕಂತ ನೋಡಿ ಈ ನಾಲ್ಕು ಪಾಯಿಂಟ್ ಇದ್ದರೆ ಮಾತ್ರ ನಾವು ಮಾಡ್ತಕ್ಕಂತಹ ಕರ್ಮ ಅಂತಕ್ಕಂಥದ್ದು ಕರ್ಮಯೋಗ ಆಗಲಿಕ್ಕೆ ಸಹಕಾರಿಯಾಗುತ್ತೆ ಮೊಟ್ಟಮೊದನೆಯದಾಗಿ ಬೇಕಾಗಿದ್ದು ಆಸಕ್ತಿ ಅಂದರೆ ಅಂಟಿಕೊಳ್ಳದೆ ಇರತಕ್ಕಂತಹ ಗುಣ ಕರ್ತೃತ್ವ ಬುದ್ಧಿಯಲ್ಲಿ ಮತ್ತು ಫಲದಲ್ಲಿ ಎರಡನೆಯದಾಗಿ ಸತತವಾಗಿ ಮಾಡ್ತಾ ಇರಬೇಕು ಯಾಕೆ ಆ ಸತತವಾಗಿ ಮಾಡುವುದರಲ್ಲಿ ಒಂದು ಶಕ್ತಿ ಇದೆ ಬಿಟ್ಟು ಬಿಟ್ಟು ನಾನು ಎರಡು ವರ್ಷ ಕರ್ಮಯೋಗ ಮಾಡಿದೆ ಸಾಕು ಇನ್ನು ಮೂರನೇ ವರ್ಷ ಹೋಗಿ ಮೂಗು ಹಿಂಗಿಟ್ಕೊಂಡು ಹಠಯೋಗ ಮಾಡ್ತೇನೆ ಅಥವಾ ಜ್ಞಾನಯೋಗ ಮಾಡ್ತೇನೆ ಅಥವಾ ಬೇರೆ ಏನೋ ಮಾಡ್ತೇನೆ ಸತತ ಆಗಲಿಲ್ಲ ಅದು ಜ್ಞಾನ ಬರುವವರಿಗೂ ಮಾಡುತ್ತ ಜ್ಞಾನ ಇಲ್ಲಿ ಜಗ್ಗಂತ ಅದು ಇದಾಗಬೇಕು ಫ್ಲ್ಯಾಶ್ ಆಫ್ ಅ ಲೈಟ್ ಆ ರೀತಿಯಲ್ಲಿ ಬರುತ್ತದೆ ತಕ್ಷಣ ಅದು ಗೊತ್ತೇ ಆಗೋಲ್ಲ ನಿಮಗೆ ಹಾಗೆ ಅಂತ ಹಿಂದಿನ ಕ್ಷಣದಲ್ಲಿ ಮೂರ್ಖರಾಗಿದ್ದಂತಹ ವ್ಯಕ್ತಿ ಈಗ ನೆಕ್ಸ್ಟ್ ಮುಂದಿನ ಕ್ಷಣದಲ್ಲಿ ಈ ಜಗತ್ತನ್ನು ಅದರ ಯಥಾರ್ಥ ಸ್ಥಿತಿಯಲ್ಲಿ ನೋಡ್ತಾ ಇರ್ತಾನಂತ ಹಾಗೆ ಅದು ಹೇಗೆ ಆಗಿಬಿಡುತ್ತೆ ಅವನಿಗೆ ಗೊತ್ತಾಗಲ್ಲ ಅದಕ್ಕೆ ಝಲಕ್ ಅಂತ ಹೇಳ್ತಾ ಇರಲ್ಲ ಅಂತಹ ಅಲ್ಲಿವರೆಗೂ ಮಾಡ್ತಾ ಇರಬೇಕು ಸತತವಾಗಿ ಮಾಡ್ತಾ ಹೋಗ್ಬೇಕು ಆಮೇಲೆ ಪುನಃ ಕಾರ್ಯಂ ಕರ್ಮ ನಮ್ಮ ಪಾಲಿಗೆ ಬಂದಂತಹ ಕರ್ಮವನ್ನು ಯಾವ ರೀತಿಯಲ್ಲಿ ಮಾಡಬೇಕು ಕೊನೆಯದಾಗಿ ಆದರೆ ಮುಖ್ಯವಾಗಿ ಅಂದರೆ ಸಮ್ಯಕ್ ಆಚಾರ ಅತ್ಯಂತ ದಕ್ಷತೆಯಿಂದ ಮಾಡಬೇಕು ಅದಕ್ಕೆ ಬೇಕಾದಂತಹ ಯಾವ ಯಾವ ಮನಸ್ಸು ಬುದ್ಧಿ ನಮ್ಮ ಕರ್ಮೇಂದ್ರಿಯ ಹಾಗೂ ಜ್ಞಾನೇಂದ್ರಿಯ ಶಕ್ತಿಗಳನ್ನೆಲ್ಲೂ ಕೂಡ ಅದರಲ್ಲಿ ಹಾಕಬೇಕು ಸಂಪೂರ್ಣವಾಗಿ ಹಾಕಬೇಕು ಇಷ್ಟು ಮಾಡಿದ್ರೆ ಮಾತ್ರ ಆ ಕರ್ಮಯೋಗ ಆಗತ್ತೆ ಅನ್ನೋದನ್ನ ಹತ್ತೊಂಬತ್ತನೇ ಮಂತ್ರದಲ್ಲಿ ತಿಳಿಸ್ತಾ ನೀನು ಕೇವಲ ಉಪದೇಶ ಮಾತ್ರ ಮಾಡ್ತೀಯೋ ಅಥವಾ ಅದಕ್ಕೆ ಯಾರಾದ್ರೂ ನಿದರ್ಶನ ಇದ್ದಾರೆಯೋ ದೃಷ್ಟಾಂತ ಇದ್ದಾರೆಯೋ ಎಕ್ಸಾಂಪಲ್ ಇದ್ದಾರೆಯೋ ನಾನು ಅವರ ಜೀವನವನ್ನು ನೋಡಿ ಕಲೀಲಿಕ್ಕೆ ಅಂದ್ರೆ ಹೆದರ್ಕೋಬೇಡ ಅದನ್ನು ಕೊಡ್ತೇನೆ ಅಂತ ಹೇಳಿ ಇಪ್ಪತ್ತನೇ ಮಂತ್ರದಲ್ಲಿ ಹೇಳ್ತಾ ಇದ್ದಾನೆ ಕರ್ಮಣ ಹಿ ಸಂಸ್ಧ ಆಸ್ಥಿ ಜನಕಾ ಲೋಕಸಂಗ್ರಹಂ ಎ ಸಂಪಶ್ಯನ್ ಕರ್ತಮರ್ಹಸಿ ಜನಕಾಧಿಗಳು ಜನಕನೇ ಮುಂತಾದ ಅಶ್ವಪತಿಯೇ ಮೊದಲಾದಂತಹ ಅಶ್ವಪತಿ ಅಂದರೆ ಸತ್ಯವಾನ್ ಸಾವಿತ್ರಿ ಇಲ್ವಾ ಸಾವಿತ್ರಿ ಸತ್ಯ ಸತ್ಯವಂತನ ಪತ್ನಿ ಸಾವಿತ್ರಿಯ ತಂದೆ ಅಶ್ವತಿ ಅಂತಹ ಹಿಂದಿನ ಕಾಲದ ಮಹಾಮಹಾ ಕ್ಷತ್ರಿಯರು ಎಷ್ಟು ಅವರಿಗೆ ಅಂತ ಹೇಳಿದ್ರೆ ಕುರ್ಸುತ್ತೆ ಇರ್ತಿರ್ಲಿಲ್ಲ ಆ ರಾಜರ ನೀವು ಡ್ಯೂಟಿ ನೋಡಬೇಕು ಚಾಣಕ್ಯ ಬರ್ತ ಬರೀತಕ್ಕಂತಹ ಅರ್ಥಶಾಸ್ತ್ರದಲ್ಲಿ ರಾಜನಿಗೆ ತನ್ನ ಸ್ವಾರ್ಥಕ್ಕೆ ಇರ್ತಕ್ಕಂತಹ ಸಮಯ ಹೇಳಿದ್ರೆ ಕೇವಲ ಒಂದೊಂದು ಮೂರರಿಂದ ನಾಲ್ಕು ಗಂಟೆ ಮಾತ್ರ ಕೇವಲ ಮೂರರಿಂದ ನಾಲ್ಕು ಗಂಟೆ ಮಾತ್ರ ಅಷ್ಟು ಕಟ್ಟುನಿಟ್ಟಾದಂತಹ ಜೀವನ ಯಾವುದೇ ಸನ್ಯಾಸಿಯ ಜೀವನಕ್ಕೆ ಅದು ಕಡಿಮೆ ಇಲ್ಲವೇ ಇಲ್ಲ ರಾಜನ ಜೀವನ ಅಷ್ಟು ಸ್ಟ್ರಿಕ್ಟ್ ಆಗಿ ಇರ್ತಾ ಇತ್ತು ಅಂತಹ ಜೀವನವನ್ನ ಆತ ಹೇಗೆ ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಕೇವಲ ಆಸಕ್ತಿಯಿಂದ ಸತತವಾಗಿ ಹಾಗೆಯೇ ಅತ್ಯಂತ ದಕ್ಷತೆಯಿಂದ ಇಷ್ಟಲ್ಲದೆ ಅದರ ರಹಸ್ಯವನ್ನು ಅರಿತುಕೊಂಡು ಮಾಡ್ತಾ ಇದ್ದ ಯಾವ ರೀತಿಯಲ್ಲಿ ಮಾಡಿದರೆ ಇದು ನನಗೆ ಬಂಧಕವಾಗುವುದಿಲ್ಲ ಅಂತಹ ಒಬ್ಬ ಮಹಾನ್ ಚೇತನಲ್ಲಿ ಒಬ್ಬ ಜನಕ ನಿಮಗೆಲ್ಲ ಗೊತ್ತೇ ಇದೆ ಯಾವಾಗ ಅವನು ಗುರುಗಳ ಬಳಿಯಲ್ಲಿ ಕಲೀಲಿಕ್ಕೆ ಅಂತ ಹೋದ್ನೋ ಇದ್ದಕ್ಕಿದ್ದಾಗಿ ಒಬ್ಬ ಓಡಿ ಬಂದ ಮಿಥಿಲೆಯಿಂದ ಓಡಿ ಬಂದು ಹೇಳ್ತಾನೆ ಮಹಾರಾಜರೇ ಇಡೀ ಮಿಥಿಲೇನೆ ಬೆಂಕಿ ಹತ್ಕೊಂಡು ಉರಿತಾ ಇದೆ ಅದರಲ್ಲಿ ನಿಮ್ಮ ಅಂತಃಪುರ ಕೂಡ ಇದೆ ನಿಮ್ಮ ರಾಣಿಯರೆಲ್ಲ ಹತ್ಕೊಂಡು ಉರಿತಾ ಇದಾರೆ ಅಲ್ಲಿ ಅಂತ ಹೇಳಿದಾಗ ಈತ ಆ ಸಮಾಚಾರವನ್ನು ಕೇಳಿಯೂ ಕೂಡ ಗುರುವಿನ ಬಳಿಯಿಂದ ಎದ್ದು ಹೋಗದೆ ಅಲ್ಲೇ ಆ ಇವನಿಗೆ ಹೇಳ್ತಾನಂತೆ ಭಟನಿಗೆ ಮಿಥಿಲಾಯಾಮ್ ಪ್ರದಗ್ಧಾಯಾಮ್ ನಮೇ ದಹ ದಹತಿ ಇಂಚನ ಮಿಥಿಲೆಯು ಸುಟ್ಟು ಹೋದರೂ ಕೂಡ ನನ್ನದು ಏನು ಸುಟ್ಟು ಹೋಗ್ಲಿಲ್ಲ ನೀನು ನನ್ನ ಮಿಥಿಲೆ ಅಂತ ಹೇಳಬೇಡ ಅಂತ ತಾತ್ಪರ್ಯ ನನಗೂ ಮಿಥಿಲೆಗೂ ಸಂಬಂಧವನ್ನು ಕಲ್ಪಿಸಬೇಡ ಮಿಥಿಲಾಯಾಮ ಪ್ರದಗ್ಧಾಯಾಮ ನಮೇದಹತಿ ಕಂಚನ ನನ್ನ ಕರ್ತವ್ಯವನ್ನು ನಾನು ಮಾಡಬಲ್ಲೆ ಆದರೆ ನನ್ನ ಮಿಥಿಲೆ ಅಂತ ನೀನು ಹೇಳಬಾರ್ದು ನನ್ನ ಅಂತ ಇಲ್ಲವೇ ಇಲ್ಲ ಮಿಥಿಲೆ ಹಾಗೆ ಆಸಕ್ತಿಯಿಂದ ಆತ ಆ ರಾಜ್ಯಭಾರವನ್ನು ಆಡಿದಂತಹ ಮಹಾಚೇತನಾಥ ಯಾರಿದ್ದಾರೆ ಅದು ರಾಜರ ಆ ಒಂದು ಅಧಿಕಾರ ಪದವಿ ಸಿಕ್ಕದ ತಕ್ಷಣ ಸಿಕ್ಕದೆ ಹೋದರೆ ಸಿ ಸಿಕ್ಕದೆ ಹೋದ್ರೇ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮರಿ ಮಕ್ಕಳಿಗೆ ಇನ್ಯಾರ್ಯಾರ ಮಕ್ಕಳಿಗೆ ಎಲ್ಲರಿಗೂ ಕೂಡ ಆಯಾ ಒಂದು ಪೊಸಿಷನ್ ಕೊಟ್ಟುಬಿಡೋಣ ಅಂತ ಅಂತಹ ಒಂದು ಸ್ಥಿತಿಯಲ್ಲಿಯೂ ಕೂಡ ಆಸಕ್ತಿಯಿಂದ ಆಸಕ್ತಿ ಇಲ್ಲದೆ ಆ ಕೆಲಸ ಮಾಡಬೇಕು ಅಂದರೆ ಎಂತಹ ಒಂದು ಜ್ಞಾನದಲ್ಲಿ ಆ ಯೋಗದಲ್ಲಿ ನೆಲೆ ನಿಂತಿರಬೇಕು ಅದನ್ನು ಉದಾಹರಣೆಯಾಗಿ ಕೊಡ್ತಾ ಇದ್ದಾರೆ ಅವರಿಂದ ಯಾಕೆ ಕಲಿಬಾರ್ದು ನೀನು ಅವರಿಂದ ಕಲಿ ಅವರೆಲ್ಲ ಇದ್ದಾರೆ ನಿನಗೆ ಅಂತ ಹಾಗೆ ಅವರೆಲ್ಲ ಲೋಕಸಂಗ್ರಹಕ್ಕೋಸ್ಕರ ಈ ಜಗತ್ತಿನಲ್ಲಿ ಕೆಲಸ ಮಾಡ್ಕೊಂಡು ಬಂದರು ಅಂತ ಒಂದು ಪದವನ್ನು ಉಪಯೋಗಿಸಿದ ಯಾರು ಭಗವಂತ ಲೋಕಸಂಗ್ರಹ ಲೋಕಸಂಗ್ರಹ ಅಂದರೆ ಏನು ಅಂದರೆ ಸಂಗ್ರಹ ಅಂತ ಹೇಳಿದರೆ ಎರಡು ಅರ್ಥ ಇದೆ ಒಂದು ಒಟ್ಟುಗೂಡಿಸುವುದು ಅಂತ ಅರ್ಥ ಅದು ಸಾಮಾನ್ಯವಾದ ಅರ್ಥ ನೀವೆಲ್ಲ ನಾಳೆ ಸ್ಟ್ರೈಕ್ ಇದೆ ಅಂದರೆ ಇವತ್ತೇ ಅಲ್ಲ ಮಾಲ್ಗೆ ಸೂಪರ್ ಮಾರ್ಕೆಟ್ಗೆ ಹೋಗಿ ಆ ಸಾಮಾನು ಈ ಸಾಮಾನು ತಂದು ಸಂಗ್ರಹ ಮಾಡ್ತಿರಲ್ಲ ಆ ಸಂಗ್ರಹ ಅಲ್ಲ ಇದು ಅದನ್ನು ನಾವು ಪ್ರತಿನಿತ್ಯವೂ ಮಾಡ್ತಾ ಲೋಕದಿಂದ ತಂದು ಸಂಗ್ರಹ ಮಾಡುವುದು ಅಂತ ಆ ಸಂಗ್ರಹ ಹೇಳ್ತಾ ಇಲ್ಲ ಸಂಗ್ರಹ ಅಂತ ಹೇಳಿದ್ರೆ ಎಲ್ಲರನ್ನೂ ಒಟ್ಟಿಗೆ ಕೂಡಿಸಿಕೊಂಡು ನಡೆಯುವುದು ಅಂತ ಒಂದು ಅರ್ಥ ಎರಡನೆಯದು ಅತಿ ಮುಖ್ಯವಾದಂತಹ ಆಧ್ಯಾತ್ಮಿಕ ಅರ್ಥ ಗ್ರಹ ಅಂದರೆ ಜ್ಞಾನ ಸಂಗ್ರಹ ಅಂದರೆ ಸರಿಯಾದ ಜ್ಞಾನ ಲೋಕ ಅಂದರೆ ಜನರು ಜನರಿಗೆ ಸರಿಯಾದ ಜ್ಞಾನವನ್ನು ನೀಡುವ ರೀತಿಯಲ್ಲಿ ನಿನ್ನ ಜೀವನವನ್ನು ನೀನು ನಡೆಸಬೇಕು ಇದು ಲೋಕ ಸಂಗ್ರಹಕ್ಕೆ ಇರ್ತಕ್ಕಂಥ ಗೂಢವಾದಂತಹ ಆಧ್ಯಾತ್ಮಿಕ ಅರ್ಥ ನಿನ್ನ ಜೀವನ ಯಾವ ರೀತಿಯಲ್ಲಿ ಇರಬೇಕು ಅಂದರೆ ನಿನ್ನ ಸುತ್ತಮುತ್ತಲೂ ಸಮಾಜದಲ್ಲಿ ಇರ್ತಕ್ಕಂತಹ ಜನರಿಗೆಲ್ಲವೂ ಕೂಡ ಅದು ಸರಿಯಾದ ಜ್ಞಾನ ಅವರ ಜೀವನಕ್ಕೆ ಸರಿಯಾದ ಜ್ಞಾನವನ್ನು ನೀಡಬೇಕು ನಾವು ಇವನಿಂದ ಏನನ್ನ ಪಾಠವನ್ನು ಕಲಿಬಹುದು ನಾವು ನಮ್ಮ ಸಂಸಾರವನ್ನ ಯಾವ ರೀತಿಯಲ್ಲಿ ನಡೆಸಬಹುದು ಅನ್ನುವಂತಹ ಜ್ಞಾನ ಈ ವ್ಯಕ್ತಿಯಿಂದ ಆದರ್ಶ ವ್ಯಕ್ತಿಯಿಂದ ಸಾಮಾನ್ಯ ಎಲ್ಲ ಜನರಿಗೂ ಅಂತಹ ಕರ್ಮವನ್ನು ಮಾಡ್ತಕ್ಕಂಥವರು ಈ ಯೋಗಿಗಳು ಮಹಾಪುರುಷರು ಹೀಗಾಗಿ ಹೇ ಅರ್ಜುನ ಒಂದು ವೇಳೆ ನಿನಗೆ ಜ್ಞಾನ ಬಂದಿದೆ ಅಂತಲೇ ಇಟ್ಕೊಳ್ಳೋಣ ಲಾಜಿಕ್ ಹಾಗೆ ಇಟ್ಕೊಳ್ಳೋಣ ಆಗ್ಲೂ ಕೂಡ ನೀನು ಕರ್ಮ ಮಾಡಲ್ಲ ಅಂತ ಓಡೋಗಿಲ್ಲ ಈಗ ಕಾಡಿಗೆ ಲೋಕ ಸಂಗ್ರಹಕ್ಕೋಸ್ಕರವಾದರೂ ನೀರಿಲ್ಲಿ ಕರ್ತು ಮರಳಿಸಿ ಕರ್ಮವನ್ನು ಮಾಡಲೇಬೇಕು ನೀನು ಯಾಕೆಂದ್ರೆ ನಾಳೆ ಬಂದವರು ನಿನ್ನ ಮಕ್ಕಳು ಮರಿ ಮಕ್ಕಳು ಓ ನಮ್ಮ ಅಜ್ಜ ಈ ರೀತಿಯಾಗಿ ಅಂತಹ ಧರ್ಮ ಮಾರ್ಗದಲ್ಲಿ ನಡೆದ ಈ ರೀತಿಯಾಗಿ ಅವನ ಜ್ಞಾನಿಯಾದರೂ ಕೂಡ ಇಷ್ಟು ಸತತವಾಗಿ ಕೆಲಸ ಮಾಡ್ದ ಅಂಟಿಕೊಳ್ಳದೆ ಕೆಲಸ ಮಾಡ್ದ ನಾವು ಅದೇ ರೀತಿಯಲ್ಲಿ ನಡಿಬೇಕು ಅನ್ನುವಂತಹ ಒಂದು ಜ್ಞಾನ ಅವರಿಗೂ ಬರಬೇಕು ಅವರ ಜೀವನವೂ ಕೂಡ ಉದ್ಧಾರವಾಗಬೇಕು ಹಾಗೆ ನೀನೊಂದು ನಿದರ್ಶನವಾಗಬೇಕು ಎಕ್ಸಾಂಪಲ್ ಆಗಬೇಕು ಆ ರೀತಿಯಾಗಿಯೂ ನೋಡಿದ್ರು ಕೂಡ ನೀನೀಗ ಯುದ್ಧ ಅಂತಕ್ಕಂತಹ ನಿನ್ನ ಕಾರ್ಯ ಸ್ವಧರ್ಮ ಅದನ್ನ ಮಾಡಲೇಬೇಕು ಆದರೆ ಮಾಡಬೇಕಾದ್ರೆ ಸಮಾಚಾರ ಚೆನ್ನಾಗೆ ಮಾಡಬೇಕು ಮತ್ತೆ ಸತತಂ ಹದಿನೆಂಟು ದಿವಸ ಓಡ ಹಂಗಿಲ್ಲ ಮದುವೆಲ್ಲ ಒಂದು ದಿವಸ ಅಶ್ವತ್ಥಾಮ ಹಾಗೆ ಮಾಡಿದ್ದು ಅಶ್ವತ್ಥಾಮನ ಕತೆ ನೋಡಿದರೆ ಪಾಪ ಅಯ್ಯೋ ಪಾಪ ಅನ್ಸುತ್ತೆ ಮಹಾವೀರ ಮಹಾಶೂರ ಮಹಾಚಂಚಲ ಕಪಿಗಿಂತ ಚಂಚಲ ಆತ ಬ್ರಾಹ್ಮಣನ ಮಗನಾದರೂ ರಕ್ತದಲ್ಲೆಲ್ಲ ಕ್ಷತ್ರಿಯ ಗುಣ ನೋಡಿ ಅದು ಈ ಜಾತಿ ಅಂತಕ್ಕಂಥದ್ದು ಯಾವ ರೀತಿಯಲ್ಲಿ ಅದು ಕೇವಲ ಹುಟ್ಟಿನಿಂದ ಬರ್ತಕ್ಕಂಥದ್ದಲ್ಲ ಸ್ವಭಾವ ಪ್ರಭಾವದಿಂದ ಬರ್ತಕ್ಕಂಥದ್ದು ಅದೇ ಮುಂದೆ ಹೇಳ್ತಾನೆ ಮುಂದೆ ಎಲ್ಲ ಹೇಳ್ತಾನು ಅದು ನಮ್ಮ ಹಿಂದಿನಿಂದ ನಾವು ಯಾವ ಕರ್ಮವನ್ನು ಡೆಪಾಸಿಟ್ ಮಾಡ್ಕೊಂಡು ಬಂದಿದ್ದೇವಿಯೋ ಅದು ವ್ಯಕ್ತವಾಗ್ತಾ ಇರ್ತದೆ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ನಾವು ಅದನ್ನ ವ್ಯಕ್ತ ಮಾಡುವುದನ್ನ ತಡಿಯೋಕಾಗೋದಿಲ್ಲ ತಡೆಯೋಕ್ಕಾಗೋದ ಹಾಗೆ ಈ ಅಶ್ವತ್ಥಾಮ ದ್ರೋಣ ಕೂಡ ಹಾಗೆಯೇ ವೃತ್ತಿಯಲ್ಲೂ ಕೂಡ ಬ್ರಾಹ್ಮಣ ಕೆಲಸ ಮಾಡಿಯೂ ಕೂಡ ಆತ ಕ್ಷತ್ರಿಯನ ರೀತಿಯಲ್ಲಿ ಇದು ಹಿಡ್ದ ಯಾವುದೋ ಆಗುದ ನಿಜವಾಗಿ ಅವನೇನ್ ಯುದ್ಧ ಮಾಡಬೇಕಾಗಿರ್ಲಿಲ್ಲ ಮಾಡ್ಬೇಕಾಗಿರ್ಲಿಲ್ಲ ಅದೇನೇ ಇರ್ಲಿ ಹಾಗೆ ಇಂತಹ ಅಶ್ವತ್ಥಾಮ ಒಂದು ದಿವಸ ಘೋರವಾಗಿ ಯುದ್ಧ ಮಾಡ್ದ ಗೆಲುವು ಉಂಟಾಯ್ತು ಆ ದಿವಸ ಮಾರ್ನೇಸ ಬಂದ್ಬಿಟ ಇನ್ನೂ ಜೋರಾಗಿ ಯುದ್ಧ ಮಾಡ್ದ ಬೆಳಿಗ್ಗೆ ಅವನಿಗೆ ಸೋಲಾಯ್ತು ಮಧ್ಯಾಹ್ನ ಇಲ್ವೇ ಇಲ್ಲ ಪಾರ್ಟಿ ಆ ಇಡೀ ರಣಭೂಮಿಯಿಂದ ಎಲ್ಲೋ ಎಲ್ಲ ಎಲ್ಲ ಹೊಟೋ ಹೋಗ್ಬಿಟ ಆ ರಣಭೂಮಿಯಲ್ಲೇ ಇಲ್ಲ ಎಲ್ಲೋ ಹೊಟ್ಟೋದ ತಿರ್ಗಾ ಅವನಿಗೆ ಇಚ್ಛೆ ಆಯ್ತು ಆರನೇ ದಿನದ ಬಂದ ವಾಪಸ್ ಏನೋ ಅಂತಾರೆ ಇದು ಛತ್ರ ಅನ್ಕೊಂಡು ಯುದ್ಧ ಅನ್ನೋದು ಒಂದು ಛತ್ರ ಅಂದ್ಕೊಂಡು ಬಂದು ಹೋಗಿ ಈ ರೀತಿ ಮಾಡ್ತಾ ಇದ್ದ ದುರ್ಯೋಧನ ಬೈಲಿಕ್ಕೆ ಹೋಗ್ತಾ ಇದ್ದ ಯಾಕಂದ್ರೆ ಒಂದು ಮಹಾಶೂರ ಒಂದು ಇನ್ನೊಂದೆ ತನ್ನ ಗುರು ಪುತ್ರ ಆಗಿನ ಕಾಲದ ಯಾವ ರೀತಿ ಇತ್ತು ಅಂದ್ರೆ ಗುರುಪುತ್ರನನ್ನ ಗುರುವಿನಂತಲೇ ಕಾಣಬೇಕು ಅಂತ ಗುರು ಗುರುಪುತ್ರ ಗುರುವ ದೇವ ಪೂಜೆಯೇ ಹೀಗಾಗಿ ಗುರುಪುತ್ರ ಆದ್ರಿಂದ ಅವನೇನು ಹೇಳಿಕ್ ಹೋಗ್ತಾ ಇರಲಿಲ್ಲ ದಂಡನಾಯಕರು ಕೂಡ ಅವನ ಪಾಡಿ ಅವ್ನು ಏನು ಬೇಕಾದ್ರು ಮಾಡ್ಕೊಳ್ಳಿ ಅಂತ ಬಿಟ್ಬಿಡ್ತಾ ಇದ್ರು ಅಂತಹ ಚಾಂಚಲ್ಯದಿಂದ ಕೆಲಸ ಮಾಡಬಾರ್ದು ಅಂತ ಆತ ಹೇಗೆ ನಿದರ್ಶನಾಗ್ತಾನೋ ಮುಂದಿನ ಪೀಳಿಗೆಗೆ ಹಾಗೆಯೇ ಅರ್ಜುನನು ಕೂಡ ಮುಂದಿನ ಪೀಳಿಗೆಗೆ ಸತತವಾಗಿ ಆ ಹದಿನೆಂಟು ದಿವಸವೂ ಕೂಡ ಎಡೆ ಬಿಡದೆ ಅವನಿಗೆ ಇಷ್ಟವಿರಲಿ ಇಷ್ಟವಿಲ್ಲದೆ ಇರಲಿ ಒಂದು ದಿವಸ ಸೋಲಾಗಲಿ ಎರಡನೇ ದಿವಸ ಗೆಲುವಾಗಲಿ ತನ್ನ ಮಗನೇ ಸತ್ತೋಗ್ಲಿ ಆದರೂ ಕೂಡ ಆ ತನ್ನ ಸ್ವಧರ್ಮವಾದಂತಹ ಯುದ್ಧ ಭೂಮಿಯಿಂದ ಯುದ್ಧದಿಂದ ಅವನು ಹಿಮ್ಮೆಟ್ಲಿಲ್ಲ ಅನ್ನುವಂಥ ಒಂದು ಪಾಠವನ್ನು ಅವನು ಮುಂದಿನ ಪೀಳಿಗೆಗೆ ಕ್ಷತ್ರಿಯರಿಗೆ ಆತ ಕಲಿಸ್ತಾನೆ ಹಾಗ ನೋಡಿಯಾದರೂ ಕೂಡ ನೀನು ಏನನ್ನ ಮಾಡಬೇಕೋ ನಿನ್ನ ಸ್ವಧರ್ಮವನ್ನು ಆಚರಿಸು ಕರ್ಮವನ್ನು ಮಾಡು ಅಂತ ಹೇಳ್ತಾ ಹೇಳ್ತಾನೆ ಯಾಕೆ ಹೀಗೆ ಮಾಡಬೇಕು ಅಂತ ಹೇಳಿದರೆ ಸಮಾಜದ ಸಾಮಾನ್ಯ ನಿಯಮವನ್ನು ಹೇಳ್ತಾನೆ ಇದು ಬಹುಶಃ ಆಗಿನ ನಿಯಮ ಇರಬೇಕು ಈಗಿನ ನಿಯಮ ಹೌದೋ ಅಲ್ವೋ ಅಂತ ಸಂಶಯ ಉಂಟಾಗುತ್ತೆ ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನ ಸಣಂ ಕು ಲೋಕ ತದನು ವರ್ತತೆ ಶ್ರೇಷ್ಠರಾದಂತಹ ಪುರುಷರು ಶ್ರೇಷ್ಠರು ಅಂದರೆ ಗುಣದಲ್ಲಿ ಶ್ರೇಷ್ಠರು ಹಣದಲ್ಲಿ ಅಲ್ಲ ವಿದ್ವತ್ತಿನಲ್ಲಿ ಅಲ್ಲ ಅಥವಾ ಇನ್ಯಾವುದು ಅಧಿಕಾರದಲ್ಲಿ ಅಲ್ಲ ಆ ಒಂದು ಶ್ರೇಷ್ಠತೆಯನ್ನ ಇಲ್ಲಿ ಭಗವಂತ ಹೇಳ್ತಾ ಇಲ್ಲ ಯಾವತ್ತು ಭಗವಂತ ಮಾತನಾಡೋದೆಲ್ಲ ಗುಣದ ಮೂಲಕವೇ ಅವನ್ ಮಾತನಾಡಿದ್ರೆ ಅಲ್ಲಿ ಕೇವಲ ಗುಣವನ್ನು ಮಾತ್ರ ತರ್ತಾನೆ ಅವನು ಗುಣವನ್ನು ಮಾತ್ರ ತರ್ತಾನೆ ಹಣ ತರಲ್ಲ ಅಧಿಕಾರ ತರಲ್ಲ ಶಕ್ತಿ ತರಲ್ಲ ಏನೂ ತರಲ್ಲ ಗುಣದಲ್ಲಿ ಶ್ರೇಷ್ಠರಾದವರನ್ನೇ ಸಮಾಜದ ಇತರೆಲ್ಲ ಜನರು ಕೂಡ ಅವರ ಮಾರ್ಗದರ್ಶನದಂತೆ ನಡೀತಾರಂತೆ ಅವನು ಹೇಗ್ ಮಾಡ್ದ ಹಾಗೆ ಸಣ್ಣದ ನೋಡಿ ಆ ಪ್ರವಾದಿಗಳು ಯಾವ ರೀತಿಯಲ್ಲಿ ಮಾಡ್ತಾರೋ ಅದನ್ನ ನೋಡ್ಕೊಂಡೆ ಇತರೆಲ್ಲರೂ ಕೂಡ ಅನ್ ಅನುಸರಿಸ್ತಾರೆ ನಮ್ಮಲ್ಲಿ ಅದೆಲ್ಲ ಇದೆಯೋ ಇಲ್ವೋ ಗೊತ್ತಿಲ್ಲ ಯಾಕಂದ್ರೆ ಅದಕ್ಕೋಸ್ಕರ ನಮ್ಮಲ್ಲಿ ಆ ಶ್ರುತಿ ಮತ್ತು ಸ್ಮೃತಿಯನ್ನ ಮೊದಲೇ ಅದನ್ನ ಬೇರೆ ಬೇರೆ ಮಾಡ್ಬಿಟ್ರು ಆದ್ರೆ ಅಲ್ಲಿ ಆ ರೀತಿಯಲ್ಲ ನಮ್ಮ ಪ್ರವಾದಿ ಹತ್ತು ಮದುವೆ ಮಾಡ್ಕೊಂಡ ಅಂತ ಹೇಳಿದ್ರೆ ನಾನ್ ನಾಲ್ಕಂತೂ ಮಾಡ್ಕೊಳ್ಳೇಬೇಕು ಯಾಕೆ ನಮ್ಮ ಪ್ರವಾದಿ ಮಾಡ್ಕೊಂಡಿದ್ದಾನೆ ಆ ಒಂದು ಭಾವನೆ ಬಂದ್ಬಿಡುತ್ತೆ ಯಾಕೆಂದ್ರೆ ಹಿರಿಯರು ಸಮಾಜದ ಮುಖಂಡರು ಹಿರಿ ಹಿರಿಯರು ಅವರು ನಡೆದಂತೆ ನಾವು ನಡಿಬೇಕು ಅಂತ ಅದು ಸಾಮಾನ್ಯವಾದಂತಹ ಜನರ ಒಂದು ಬುದ್ಧಿಯನ್ನು ಅದನ್ನು ಈತ ಎತ್ತಿ ಇಲ್ಲಿ ಹೇಳ್ತಾ ಇದ್ದಾನೆ ಆದ್ದರಿಂದ ಎಚ್ಚರವಾಗಿರಬೇಕು ಅಂತಹ ಜನರು ಶ್ರೇಷ್ಠರಾದಂತಹ ಜನರು ಸದ್ಗುಣಶಾಲಿಗಳಾದಂತಹ ಜನರು ಇನ್ನೊಬ್ಬರಿಗೆ ಮಾರ್ಗದರ್ಶನವನ್ನು ಮಾಡಲಿಕ್ಕೆ ಇರ್ತಕ್ಕಂತಹ ಸ್ಥಾನದಲ್ಲಿ ಇರ್ತಕ್ಕಂತಹ ಜನರು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು ಅವರು ಮಾಡತಕ್ಕಂತಹ ಪ್ರತಿಯೊಂದು ಕೆಲಸವನ್ನೂ ಕೂಡ ಪ್ರತಿಯೊಂದು ಆಲೋಚನೆಯ ಅಭಿವ್ಯಕ್ತಿಯನ್ನೂ ಕೂಡ ಲೋಕದ ಎಲ್ಲ ಜನರು ಕೂಡ ಇಂಚಿಂಚು ಗಮನಿಸ್ತಾ ಇರ್ತಾರೆ ಇಂದು ಕೂಡ ಹಾಗೇನೆ ಅವನೇ ಆ ರೀತಿಯಾಗಿ ಸಾವಿರದ ಇನ್ನೂರು ಕೋಟಿ ಹೊಡೆದಿದ್ದಾನೆ ಅಂದರೆ ನಾನು ಯಾಕೆ ಒಂದು ಕೋಟಿ ಹೊಡಿಬಾರ್ದು ಅದು ನೋಡಿ ಅವನು ಶ್ರೇಷ್ಠನೋ ಕನಿಷ್ಠನೋ ಅದು ಬೇರೆ ವಿಷಯ ಆದರೂ ಕೂಡ ಒಂದು ಜವಾಬ್ದಾರಿಯುತವಾದಂತಹ ಸ್ಥಾನದ ವ್ಯಕ್ತಿ ಯಾವ ರೀತಿಯಲ್ಲಿ ನಡ್ಕೊಳ್ತಾನೋ ಆ ವ್ಯಕ್ತಿಯ ಒಂದು ಉದಾಹರಣೆಯನ್ನ ಇನ್ನಿತರ ಸಮಾಜದ ಜನಗಳು ಕೂಡ ಅನುಸರಿಸುವುದು ಕಂಡು ಬರುತ್ತದೆ ಸಾಮಾನ್ಯವಾದಂಥ ನಿಯಮ ಆ ಸಾಮಾನ್ಯವಾದಂತಹ ನಿಯಮವನ್ನೇ ಇಲ್ಲಿ ಆತ ಅಳವಡಿಸಿಕೊಂಡು ಅರ್ಜುನ್ಗೆ ಈ ಬುದ್ಧಿವಾದವನ್ನ ಹೇಳ್ತಾ ಇದ್ದಾನೆ ಸತ್ ಪ್ರಮಾಣ ಕುರುತೆ ಲೋಕಃ ತತ್ ಅನುವರ್ತದೆ ಅವನು ಯಾವ ಕೆಲಸವನ್ನ ಪ್ರಮಾಣ ಅಂತ ಹೇಳಿ ಅದೇ ಮೆಷರ್ಮೆಂಟ್ ಸ್ಕೇಲ್ ಇದು ಹೀಗೆ ಈ ರೀತಿಯಾಗೇ ಮಾಡಬೇಕು ಅಂಥೇಳಿ ಆತ ಯಾವುದನ್ನು ನಿರ್ಧಾರ ಮಾಡ್ತಾನೆಯೋ ಲೋಕದ ಎಲ್ಲ ಜನರು ಕೂಡ ಅದರಂತೆಯೇ ನಡ್ಕೊಳ್ತಾರೆ ಅಂತ ಅದನ್ನೇ ಶ್ರೀರಾಮಕೃಷ್ಣರು ತಮಾಷೆಗೆ ಹೇಳು ಅವ್ರದ್ದು ಗ್ರಾಮ್ಯ ಭಾಷೆ ಇದೆಯಲ್ಲ ಗ್ರಾಮ್ಯ ಭಾಷೆ ಸ್ವಲ್ಪ ಹೊರಟು ಭಾಷೆ ನೋಡ್ರೋ ನಾನೇನಾದರೂ ಓಡಾಡ್ತಾ ಓಡಾಡ್ತಾ ಅಲ್ಲ ನಾನೇನಾದರೂ ನಿಂತ್ಕೊಂಡು ಹುಚ್ಚೆ ಹೋಯ್ದರೆ ನೀವೆಲ್ಲ ಓಾಡ್ತಾ ಓಡಾಡ್ತಾ ಹುಚ್ಚೆ ಹೋಯ್ತೀರಾ ಅಂತ ಅಂದ್ರೆ ನಾನು ನಿಮಗೆ ಸರಿಯಾದ ಮಾರ್ಗದರ್ಶನವನ್ನು ಕೊಡದೆ ಹೋದ್ರೆ ನೀವುಗಳು ಇನ್ನೂ ಕೆಟ್ಟ ಅಯ್ಯೋ ಠಾಕೂರ್ನೇ ಈ ರೀತಿಯಾಗಿ ಮಾಡಿದ್ದಾರೆ ಇನ್ನು ನಮಗೇನೋ ನಾವು ಕೂಡ ಇನ್ನೂ ಇದು ಮಾಡೋಣ ಯಾಕಂದ್ರೆ ನಮ್ಗೆ ಸಾಮಾನ್ಯವಾಗಿ ತಪ್ಪು ಹುಡುಕುವುದು ದೋಷ ಹುಡುಕುವುದು ಅದನ್ನು ಅನುಸರಿಸುವುದು ಸುಲಭ ಆದರ್ಶವನ್ನು ಅನುಸರಿಸುವುದು ಅತ್ಯಂತ ಕಷ್ಟ ಅತ್ಯಂತ ಕಷ್ಟ ಆದ್ರಿಂದ ನಾವು ನೋಡ್ತೇವೆ ಎಲ್ಲಿದೆ ದೋಷ ನಮ್ಗೆ ಮ್ಯಾಚ್ ಆಗ್ತಕ್ಕಂಥದ್ದು ಎಲ್ಲಿದೆ ಅಂತ ನೋಡ್ತೇವೆ ಅವನ ಜೀವನದಲ್ಲಿ ನಮ್ಗೆ ಮ್ಯಾಚ್ ಹಾಕೋದು ಯಾವ್ದಿದೆ ಅಂತ ಬೇರೆ ಯಾವ್ದು ನೋಡೋಲ್ಲ ನಾವು ಅದನ್ನ ನೋಡ್ಬಿಟ್ಟು ಅವನ್ ಏನ್ ಮಾಡಿದ್ದಾನೋ ಆ ಆದರ್ಶಕ್ಕಿಂತ ಹತ್ತು ಕೊಟ್ಟು ಮಾಡಿರ್ತೀವಿ ನಾವು ಅವನೇನೋ ಒಂದ್ ಸುಳ್ಳು ಹೇಳಿಬಿಟ್ರೆ ಗುರು ಮಹಾರಾಜರ ಹತ್ರ ಒಬ್ಬ ಒಂದ ಸರಿ ಬೈತಾರೆ ಗುರು ಮಹಾರಾಜರು ಅಲ್ಲಿ ಚರ್ಚೆ ನಡೀತಾ ಇತ್ತು ಅವಾಗ ಆ ಯುಧಿಷ್ಠಿರನ ಬಗ್ಗೆ ಎಂತಹ ಧರ್ಮಾತ್ಮ ಯುಧಿಷ್ಠಿರ ಅಂತ ಒಬ್ಬ ಬಾಯಿ ತೆಗೆದ ಅಯ್ಯೋ ಠಾಕೂರರೇ ಆದ್ರೆ ಅವನೂ ಕೂಡ ಸುಳ್ಳು ಹೇಳ ಸುಳ್ಳು ಹೇಳಬೇಕಾಗಿ ಬಂತಲ್ಲಪ್ಪ ಅಂತ ತಕ್ಷಣ ಶ್ರೀರಾಮಕೃಷ್ಣ ಕೆಂಗಣ್ಣು ಬಿಟ್ಬಿಟ್ಟು ಏ ದೃಢ ವಾಯಿ ಮುಚ್ಚು ಸಾಕು ಅವನು ಇಡೀ ಜೀವನವಿಡಿ ಯಾವ ಧರ್ಮಾಚರಣೆಯನ್ನು ಮಾಡಿದ ಅದನ್ನ ನೀನು ಬಿಟ್ಬಿಟ್ಟೆ ಅವನು ಎಲ್ಲೋ ಒಂದು ಕಡೆ ಸುಳು ಹೇಳಿದ್ದನ್ನು ಇಟ್ಕೊಂಡು ಅದನ್ನೇ ನೀನು ದೊಡ್ಡದಾಗಿ ಇದು ಮಾಡ್ತಾ ಇದೆಯಲ್ಲ ಚುನೇರ್ ನೀನು ಅಂತ ಹೇಳಿ ಚೆನ್ನಾಗಿ ಬಯ್ತಾರ ಆದ್ದರಿಂದ ನೋಡಿ ನಾವು ಯಾವುದನ್ನು ಹಿಡಿತೇವೆ ಅದು ಇಂಪಾರ್ಟೆಂಟ್ ಆ ವ್ಯಕ್ತಿಗಳಿಂದ ಅದಕ್ಕೋಸ್ಕರವೇ ನಮ್ಮಲ್ಲಿ ಒಂದು ಇದು ಕೂಡ ಬಂತು ಏನು ಅಂತ ಹೇಳಿದ್ರೆ ರಾಮ ನಡೆದಂತೆ ನಡೆ ಕೃಷ್ಣ ನುಡಿದಂತೆ ನಡೆ ರಾಮ ನಡೆದಂತೆ ನಡೆ ಕೃಷ್ಣ ನುಡಿದಂತೆ ನಡೆ ಉಲ್ಟ ಮಾಡಬಾರ್ದು ಅಂತ ಯಾಕೆ ಅಂದ್ರೆ ನಮಗ್ ಮಹಾನ್ ವ್ಯಕ್ತಿಗಳು ಕೆಲವು ಸಾಹಸಗಳನ್ನು ಮಾಡ್ತಾರೆ ಉದಾಹರಣೆಗೆ ಶಿವ ಮಹಾಕಾಲಕೂಟ ವಿಷಯವನ್ನು ತಗೊಂಡ ನಾನು ಮಾಡ್ತೇನೆ ನನ್ನ ಕೆಪ್ಯಾಸಿಟಿ ನನಗೆ ಗೊತ್ತಿಲ್ಲ ನನ್ನ ಶಾರೀರ ದಾರ್ಢ್ಯ ನನಗೆ ಗೊತ್ತಿಲ್ಲ ಮಾನಸಿಕ ದಾರ್ಢ್ಯ ನನಗೆ ಗೊತ್ತಿಲ್ಲ ಸುಮ್ಮನೆ ಅವರು ಮಾಡ್ತಾರೆ ಅಂತ ನಾನು ಇಮಿಟೇಟ್ ಮಾಡಲಿಕ್ಕೆ ಹೋದರೆ ಅನುಕರಣೆ ಮಾಡಲಿಕ್ಕೆ ಹೋದರೆ ಒಂದೋ ನಾನು ಮಂಗ ಆಗ್ತೇನೆ ಇಲ್ಲವೋ ನಾನು ದೊಡ್ಡ ಅಪಾಯಕ್ಕೆ ಗುರಿ ಆಗ್ತೇನೆ ದೊಡ್ಡ ಅಪಾಯಕ್ಕೆ ಗುರಿ ಆಗ್ತೇನೆ ಇದನ್ನು ವ್ಯಾಸರಲ್ಲಿ ಭಾಗವತದಲ್ಲಿ ಅತ್ಯಂತ ವರ್ಣನೆ ಮಾಡಿ ಬರೆದಿದ್ದಾರೆ ಕೃಷ್ಣನ ಒಂದು ಅವತಾರದಲ್ಲಿ ಬರುವಂತಹ ಪರೀಕ್ಷಿತನ ಪ್ರಶ್ನೆ ಹೇಳುವಂತೆ ಮಾಡಿ ಆ ಪರೀಕ್ಷಿತನ ಪ್ರಶ್ನೆಗೆ ಉತ್ತರವಾಗಿ ತಾವೇ ಇದನ್ನು ಶುಕ ಮಹರ್ಷಿಯ ಮೂಲಕ ಹೇಳಿಸಿದ್ದಾರೆ ಹಾಗೆಯೇ ಆ ಆದರ್ಶವನ್ನು ನಾವು ಚೂಸ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ನಾವು ಅತ್ಯಂತ ಎಚ್ಚರವಾಗಿ ಚೂಸ್ ಮಾಡಬೇಕಾಗಿದೆ ಇದು ನಮ್ಮ ಕಡೆಯಿಂದ ಸಾಮಾನ್ಯ ಜನರ ಕಡೆಯಿಂದ ಅದಕ್ಕೋಸ್ಕರವೇ ವೇಗದ ವೇದದಲ್ಲೂ ಕೂಡ ತೈತರಿಯ ಉಪನಿಷತ್ನಲ್ಲಿ ಒಂದು ವಟುಗಳಿಗೆ ಯಾರು ಈ ಎಲ್ಲ ವೇದವನ್ನು ಅಧ್ಯಯನ ಮಾಡಿ ಇನ್ನೇನು ಮನೆಗೆ ಸಂಸಾರಕ್ಕೆ ಕಾಲಿಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಅವರಿಗೆ ಸಮಾವರ್ತನ ಸ್ಥಾನ ಅಂತ ಮಾಡ್ತಾರೆ ಅದಕ್ಕೆ ನಮ್ಮ ಆಧುನಿಕ ಭಾಷೆಯಲ್ಲಿ ವ್ಯಾಲಿಡಿಟ್ರಿ ಫಂಕ್ಷನ್ ಅಂತ ಕರಿತೇವೆ ಕಾನ್ವೊಕೇಶನ್ ವ್ಯಾಲಿಡಿಟ್ರಿ ಫಂಕ್ಷನ್ ಅಂತ ಕರಿತೇವೆ ಅಂತಹ ಒಂದು ಕಾರ್ಯಕ್ರಮದಲ್ಲಿ ಅಲ್ಲಿರುವಂತಹ ಕುಲಪತಿ ವೈಸ್ ಚಾನ್ಸಲರ್ ಅಥವಾ ಚಾನ್ಸಲರ್ ಅವನೇನು ಮಾಡ್ತಾನೆ ಅಂದರೆ ಒಂದು ಉಪದೇಶವನ್ನು ನೀಡ್ತಾನೆ ನೀವು ಇಲ್ಲಿಯವರೆಗೆ 12 ವರ್ಷ ಇದ್ದು ಏನೇನೇನು ಕಲಿತರೋ ಆ ಕಲಿತಂತಹ ಧರ್ಮವನ್ನು ನೀವು ಯಾವ ರೀತಿಯಲ್ಲಿ ಆಚರಿಸಬೇಕು ಹಾಗೆಯೇ ಅಲ್ಲಿ ಸತ್ಯಂ ಚರ ಸತ್ಯಂ ವದ ಧರ್ಮಂಚರ ಇದೆಲ್ಲ ಹೇಳ್ಕೊಂಡು ಬರ್ತಾನೆ ಅಧ್ಯಯನ ಮಾಡಬೇಕು ಅಧ್ಯಪನ ಮಾಡಬೇಕು ನಿಮ್ಮ ಪೀಳಿಗೆಯನ್ನು ಮುರಿಯಬಾರದು ಕೊನೆಯಲ್ಲಿ ಬರ್ತಾ ಹೇಳ್ತಾನೆ ನಾವು ನೀವು ಧರ್ಮದ ವಿಷಯದಲ್ಲಿ ಎಲ್ಲಾದರೂ ಸಂಶಯ ಉಂಟಾದರೆ ನಿಮ್ಮ ಸ್ಥಳದಲ್ಲಿ ಇರತಕ್ಕಂತಹ ದುಷ್ಟರಲ್ಲದೆ ಇರತಕ್ಕಂತಹ ವಿದ್ವಾಂಸರಾದ ಚಾರಿತ್ರದಲ್ಲಿ ಶುದ್ಧರಾದಂತಹ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಯಾವ ವೇದಕ್ಕೆ ಅನುಗುಣವಾದಂತಹ ಜೀವನವನ್ನು ನಡೆಸಿದ್ರೋ ಅದನ್ನು ಮಾತ್ರ ಸ್ವೀಕರಿಸಬೇಕು ನೋಡಿ ಎಷ್ಟು ಅತ್ಯಂತ ಕೂಲಂಕುಶವಾಗಿ ಆಲೋಚನೆ ಮಾಡ್ಬೇಕು ನಾವು ಬೇರೆ ಇದನ್ನು ಆಚರಿಸಬಾರದು ಅಂತ ಕೂಡ ಹೇಳಿದ್ದಾರೆ ನೋ ಇತರಾಣಿ ನೋ ಅಂದ್ರೆ ಇಂಗ್ಲಿಷು ನೋ ತಗೋಬೋದು ನೋ ಅಂದ್ರೆ ಮಾಡಬಾರದು ಅಂತ ಅರ್ಥ ಸಂಸ್ಕೃತದಲ್ಲೂ ಕೂಡ ನ ನೋ ಎರಡೂ ಇದೆ ಯಾನಿ ಅನವದ್ಯಾನಿ ತಾನಿ ಆಚರಿತಾನಿ ಯಾವುದು ಅನವದ್ಯವೋ ಯಾವುದು ಅನಿಂದಿತವೋ ನಿಂದನೀಯವಲ್ಲವೋ ಅಂತಹ ಅವರ ಆಚರಣೆಯನ್ನು ಮಾತ್ರ ನೀವು ಆಚರಿಸಬೇಕು ನೋ ಇತರಾಣಿ ಬೇರೆಯದನ್ನಲ್ಲ ಅಂತ ಎಚ್ಚರಿಕೆ ಎಚ್ಚರಿಕೆಯನ್ನು ಉಪನಿಷತ್ನಲ್ಲಿ ಅಲ್ಲಿ ಕೊಡಲಾಗಿದೆ ಅದನ್ನೇ ಇಲ್ಲಿ ಕೃಷ್ಣ ಹೇಳ್ತಾನೆ ನೀನು ಅವರಿಗೆ ಕೆಟ್ಟ ಮಾರ್ಗದರ್ಶಿ ಆಗಬಾರದು ನೀನು ಒಳ್ಳೆಯ ಮಾರ್ಗದರ್ಶಿ ಆಗಬೇಕು ನೀನು ಬಿನ್ ಲ್ಯಾಡನ್ ಆಗಬಾರ್ದು ನೀನು ಮಹಾತ್ಮ ಗಾಂಧಿಯ ರೀತಿಯಲ್ಲಿ ಆಗಬೇಕು ಹೀಗೆ ಹಾಗೆ ಹೇಳ್ತಾ ಆದ್ದರಿಂದಲಾದರೂ ಕೂಡ ನಿನಗೆ ಯುದ್ಧ ಮಾಡುವುದೇ ಈಗ ತರಾ ಅಂತ ಹೇಳಿ ಪುನಃ ಅವನು ಯುದ್ಧಕ್ಕೆ ಪ್ರಚೋದನೆಯನ್ನು ನೀಡ್ತಾ ಬರ್ತಾ ಇದ್ದಾನೆ ಪುನಃ ಇವನಿಗೊಂದು ಸಂಶಯ ಉಂಟಾಗಂತೆ ಏ ನೀನು ಕೊಟ್ಟಂತಹ ಉದಾಹರಣೆಗಳೆಲ್ಲ ಯಾವುದೋ ಓಬಿ ರಾಯಂಕಾಲದ ರಾಜರ ಉದಾಹರಣೆ ಆ ರಾಜರ ಹಿಂದೆ ಮುಂದೆ ಎಲ್ಲ ಕಾಕಕ್ಕನ ಗುಬ್ಬಕ್ಕನ ಕತೆಗಳನ್ನೆಲ್ಲ ಕಟ್ಟಿ ಬರೆದಿರ್ಬೋದು ಕವಿಗಳು ಈಗ ನಮಗೆ ಎಷ್ಟೊಂದು ಇದು ಸಿಗತ್ತೆ ಅದನ್ನೆಲ್ಲ ಕೂಡ ನಾವು ಹಿಸ್ಟ್ರಿ ಅಂತ ಪರಿಗಣೆ ಮಾಡೋಕ್ಕಾಗೋದಿಲ್ಲ ಹಿಸ್ಟ್ರಿ ಅಂತ ಒಂದು ಇತಿಹಾಸಕ್ಕೆ ಅದೊಂದು ಇದಿದೆ ಸೋರ್ಸಸ್ ಯಾವುದ್ಯಾವುದು ಅಂತ ಆರ್ಕಿಯಾಲಜಿ ನ್ಯೂಮಿಸ್ಮ್ಯಾಟಿಕ್ಸ್ ಎಬಿಗ್ರಫಿ ಆಯಿತಾ ಈ ಶಿಲಾಸಾಸನಗಳು ಇಂಥದ್ದನ್ನು ಮಾತ್ರ ತಗೊಳ್ಬೇಕು ಅವನ ಯಾವನೋ ರಾಜನ ಆಸ್ಥಾನದಲ್ಲಿ ಇದ್ದಂತಹ ಕವಿ ರಾಜನ ಕುರಿತು ಕಾಗಕ್ಕನ ಗುಬ್ಬಕ್ಕನ ಎಲ್ಲ ರೆಕ್ಕೆ ಹಾಕೊಂಡು ಪ್ರಶಸ್ತಿ ಅಂತ ಹೇಳ್ತಾರೆ ಅದಕ್ಕೆ ಪ್ರಶಸ್ತಿ ಕಾವ್ಯಗಳು ಅಂತ ಅದನ್ನಿಟ್ಕೊಂಡು ರಾಜ ಹರ್ಷ ಹೀಗಿದ್ದ ಇಮ್ಮಡಿ ಪುಲ್ಕೇಶಿ ಹಾಗಿದ್ದ ಅಂತ ನಾವು ಇತಿಹಾಸ ಬರಲಿಕ್ಕಾಗುದಿಲ್ಲ ಅದು ಬರೆದರೆ ಕಾದಂಬರಿ ಆದೀತೆ ಹೊರತು ಇತಿಹಾಸವಾಗುವುದಿಲ್ಲ ಇತಿಹಾಸಕ್ಕೂ ಕಾದಂಬರಿಗೂ ವ್ಯತ್ಯಾಸ ಇಷ್ಟೆ ಹಾಗೆಯೇ ಈ ಜನಕ ಮತ್ತು ಅಶ್ವಪತಿಯ ಹಿಂದೆ ಮುಂದೆಯೂ ಕೂಡ ಅವನ ಆಸ್ಥಾನದಲ್ಲಿ ಇದ್ದಂತಹ ಕವಿಗಳು ರೆಕ್ಕೆ ಪೊಕ್ಕ ಕಟ್ಟಿಬಿಟ್ಟು ಅವನು ಹಾಗೆ ಇವನು ಹೀಗೆ ದೊಡ್ಡ ದೊಡ್ಡ ವರ್ಣಿಸಿ ಬರೆದಿರ್ಬೋದು ನಾನು ಹೇಗೆ ನಂಬಲಿಕ್ಕೆ ಸಾಧ್ಯ ಅಂದ್ರೆ ನೋಡೋ ನಿನ್ ಎದುರುಗಡನೆ ಇದೆ ಉದಾಹರಣೆ ಹೇಳ್ತೇನೆ ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಶು ಕಿಂಚನ ನ ಅನವಾಪ್ತವ್ಯಂ ನ ಅನವಾಪ್ತಂ ಅವಾಪ್ತವ್ಯಂ ವರ್ತ ಏಜ ಕರ್ಮಣಿ ತನ್ನದೇ ಉದಾಹರಣೆಯನ್ನು ಹೇಳ್ತಾ ಇದ್ದಾನೆ ಬೆಸ್ಟ್ ಎಕ್ಸಾಂಪಲ್ ಗುರುವಿನ ಉದಾಹರಣೆಯನ್ನ ತಾನೇ ಘಂಟಾ ಗೋಚವಾಗಿ ಹೇಳ್ತಾ ಇದ್ದಾನೆ ಇದು ಅಹಂಕಾರದ ಪ್ರತೀಕವಲ್ಲ ತಿಳ್ಕೊಳ್ಳಿ ಯಾವಾಗ ಗುರುವಾದವನು ತನ್ನ ಶಿಷ್ಯನ ಮುಂದೆ ಮಾತ್ರ ಆತ ಆ ಒಂದು ಸ್ಥಿತಿಯನ್ನು ಹೇಳ್ಕೊಂಡಾಗ ಶಿಷ್ಯನಿಗೆ ಪ್ರೋತ್ಸಾಹ ನೀಡುವಂತಹ ಉದ್ದೇಶ ಮಾತ್ರ ಗುರುವಿಗೆ ಇರ್ತದೆ ಹೊರತು ತನ್ನ ಡಂಗುರವನ್ನು ಬಾರಿಸ್ಕೊಳ್ಳಲಿಕ್ಕೆ ಯಾವತ್ತು ಕೂಡ ಆತ ಹೇಳಿಕೊಳ್ಳುವುದೇ ಇಲ್ಲ ಆದ್ದರಿಂದ ಇಲ್ಲಿ ಅರ್ಜುನನಿಗೆ ಒಂದು ಮಾರ್ಗದರ್ಶನವನ್ನು ಪ್ರೋತ್ಸಾಹವನ್ನು ಕರ್ಮಯೋಗದಲ್ಲಿ ನೀಡಲಿಕ್ಕೋಸ್ಕರ ಹೇಳ್ತಾ ಇದ್ದಾನೆ ಪಾರ್ಥ ಹೇಳಿ ಅರ್ಜುನನೇ ತ್ರಿಶು ನಮೇ ಕಿಂಚನ ಅಸ್ಥಿ ಕರ್ತವ್ಯಂ ಈ ಮೂರೂ ಲೋಕಗಳಲ್ಲಿ ನನಗೆ ಮಾಡಬೇಕಾದದ್ದು ಎಂಬಂತಹ ಯಾವ ಕರ್ತವ್ಯವೂ ಇಲ್ಲ ನೀನು ನನ್ನನ್ನು ಭಗವಂತ ಅಂತ ತಿಳ್ಕೊಂಡ್ರೂ ಕೂಡ ಭಗವಂತನಾಗಿಯೂ ಕೂಡ ನನಗೆ ಮಾಡಬೇಕಾಗಿದ್ದು ಏನು ಇಲ್ಲ ಯಾಕೆ ಅಂದರೆ ಮಾಡಬೇಕು ಅಂದರೆ ಅದರ ಹಿಂದೆ ಕಾಮ ಇರಬೇಕು ನನಗೆ ಬೇಕು ಆಮೇಲೆ ಮಾಡಬೇಕು ನನಗೆ ಬೇಕು ಅನ್ನುವುದೇ ಇಲ್ಲ ಇನ್ನು ಮಾಡಬೇಕು ಹೇಗಾಗುತ್ತೆ ಏನೂ ಇಲ್ಲ ನಾನು ಮಾಡಬೇಕಾಗಿರೋದೇನೂ ಇಲ್ಲ ನನಗೆ ನನವಾಪ್ತವು ನ ಅನವಾಪ್ತಂ ಅಂತ ಹೇಳಿದ್ರೆ ನನಗೆ ಬರದೇ ಇರ್ತಕ್ಕಂಥದ್ದು ನಾನು ಪಡೆಯದೇ ಇರ್ತಕ್ಕಂಥದ್ದು ಅದನ್ನು ಮುಂದೆ ಪಡಿಬೇಕು ಅನ್ನೋದು ಯಾವುದೂ ಇಲ್ಲ ಅಂತ ನನಗಿದಿಲ್ಲ ನನಗದಿಲ್ಲ ನನಗದಿಲ್ಲ ನನಗಿದಿಲ್ಲ ಅನ್ನೋದೇ ಇಲ್ಲ ಅದನ್ನು ಪಡಿಬೇಕು ಇದನ್ನು ಪಡಿಬೇಕು ಮತ್ತೊಂದು ಪಡಿಬೇಕು ಅನ್ನೋದು ಯಾವುದೂ ಇಲ್ಲ ಯಾರಿಗೆ ಅದಿದೆಯೋ ಅವ್ರು ಮಾತ್ರ ಕೆಲಸ ಮಾಡಲಿಕ್ಕೆ ತೊಡಗುತ್ತಾರೆ ಅದು ಸಾಮಾನ್ಯವಾದಂಥ ಪ್ರಾಕೃತಿಕ ನಿಯಮ ನ್ಯಾಚುರಲ್ ಇನ್ಸ್ಟಿಂಕ್ಟ್ ಆದರೆ ನನಗಂತಹ ನ್ಯಾಚುರಲ್ ಇನ್ಸ್ಟಿಂಕ್ಟ್ ಯಾವುದೂ ಇಲ್ಲ ಕೆಲಸ ಮಾಡಲಿಕ್ಕೆ ಅವನೀಗ ನಿಧಾನವಾಗಿ ತರ್ತಾ ಇದ್ದಾನೆ ಕೆಲಸ ಕೇವಲ ನ್ಯಾಚುರಲ್ ಇನ್ಸ್ಟಿಂಕ್ಟಿಂದ ಮಾತ್ರ ಮಾಡಬೇಕಾಗಿಲ್ಲ ಅನ್ನುವಂತಹ ಕೆಲಸದ ಮೇಲಿನ ಸಂಪೂರ್ಣ ಹತೋಟಿಯನ್ನು ಹೇಳುವಂತಹ ರಹಸ್ಯವನ್ನು ಹೇಳ್ತಾ ಇದ್ದಾನೆ ಕೆಲಸದ ಮೇಲಿನ ಸಂಪೂರ್ಣ ಹತೋಟಿ ಬರಬೇಕಾದ್ರೆ ನ್ಯಾಚುರಲ್ ಇನ್ಸ್ಟಿಂಕ್ಟ್ ಇಲ್ಲದೆ ಕೆಲಸ ಮಾಡಬೇಕು ಅಂದರೆ ಪ್ರಕೃತಿಯಿಂದ ಪ್ರಚೋದಿತವಾಗದೆ ಕೆಲಸ ಮಾಡಬೇಕು ನನ್ನ ಬೇಕುಗಳಿಗೆ ಓಲೈಸದೆ ಓಲೈಕೆಗಳನ್ನು ನೀಡದೆ ಕೆಲಸ ಮಾಡಬೇಕು ನನ್ನ ಬೇಕು ಹಾಗೂ ಬೇಡ ಅದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಕೆಲಸ ಮಾಡಬೇಕು ಹೀಗೆ ಮಾಡಿದಾಗ ನಾನು ಕೆಲಸದಿಂದ ಯಾವಾಗ ತೊಡಗುತ್ತೇನೆಯೋ ಮತ್ತೆ ಅದನ್ನು ಅಷ್ಟು ಸುಲಭವಾಗಿ ಬಿಡಿಸ್ಕೊಂಡು ಬರುವಂತಹ ಸ್ವಾತಂತ್ರ್ಯವು ನನಗಿರಬೇಕು ಅದಕ್ಕೆ ಅಂಟುಕೊಳ್ಳೂಬಾರದು ಒಳ್ಳೆ ಕೆಲಸ ಹೌದು ಆದರೆ ಒಳ್ಳೆ ಕೆಲಸಕ್ಕೆ ಒಳ್ಳೆ ಇದಿರ್ತಾರ ಅವನು ಹೇಳ್ತಾನಲ್ಲ ಕಂಬಳಿ ನನ್ನನ್ನು ಇಟ್ಕೊಂಡಿದೆ ಅಂತ ಆಮೇಲೆ ನೋಡಿದ್ರೆ ಕಂಬಳಿ ಅಲ್ಲ ಅವರು ಕರಡಿ ಹಾಗೆ ಹಾಗಾಗಬಾರ್ದು ನಮ್ಮ ಕೆಲಸ ಒಳ್ಳೆ ಕೆಲಸ ಆಗಿರ್ಬೋದು ಸೋಷಲ್ ಸರ್ವಿಸ್ ಆಗಿರ್ಬೋದು ಆದ್ರೆ ಆ ಸೋಷಿಯಲ್ ಸರ್ವಿಸ್ ಕೂಡ ನನ್ನ ಮಾನಸಿಕ ಸ್ಥಿಮಿತವನ್ನ ಕಳೆದುಕೊಳ್ಳದ ರೀತಿಯಲ್ಲಿ ನಾನು ಮಾಡುವಂತೆ ಆಗಬೇಕು ನನಗೆ ಸಾವಿನ ಕರೆ ಬಂದಾಗ ಅಯ್ಯೋ ಅಂತ ಹೀಗೆ ಹೋಗಬಾರ್ದು ನಗ ನಗುತ್ತಾ ಆ ರೀತಿಯಲ್ಲಿ ಸೋಷಲ್ ಸರ್ವಿಸ್ ಮಾಡಬೇಕು ಅಂದ್ರೆ ನೀನು ಆಸಕ್ತನಾಗಿದ್ಯಾ ನಿನ್ನ ಕರ್ಮದಲ್ಲಿ ನಿನಗೆ ಸಂಪೂರ್ಣವಾದಂತಹ ಹತೋಟಿ ಇದೆ ಅಂತ ಅದು ಘಂಟಾಘೋಷವಾಗಿ ಸಾರು ಹೇಳ್ತದೆ ನಿನಗೆ ಬೇರೆಯವ್ರಿಗಲ್ಲ ಬೇರೆಯವ್ರಿಗೆ ಹೇಳೇಬೇಕಾಗಿಲ್ಲ ಬೇರೆಯವ್ರಿಗೇನು ಅರ್ಥ ಆಗುತ್ತೆ ಇದು ಏನೂ ಅರ್ಥ ಆಗಲ್ಲ ಆದ್ದರಿಂದ ನಿಮಗೆ ಗೊತ್ತಾಗಬೇಕಾದ್ರೆ ಅಂತಹ ಒಂದು ಸ್ವಾತಂತ್ರ್ಯವನ್ನು ನೀವು ಒಳಗಡೆ ಅನುಭವಿಸ್ತಾ ಇದ್ದರೆ ಆ ಅನುಭವಿಸೋದು ಹೇಗೆ ಅಂತ ಇವನೇ ಜೀವನದಲ್ಲಿ ಹೇಳ್ತಾ ಇದ್ದಾನೆ ನನಗೆ ಪಡೆಯದೇ ಇರಬೇಕಾದದ್ದು ಯಾವುದೂ ಇಲ್ಲ ಯಾಕೆಂದರೆ ನಾನು ಆಗಲೇ ಆತ್ಮತೃಪ್ತ ನನ್ನಲ್ಲೇ ನಾನು ತೃಪ್ತ ಹೊಸದಾಗಿ ಏನು ಬಯಕೆ ಅನ್ನೋದಿಲ್ಲ ಆದರೂ ಕೂಡ ಕರ್ಮಣಿ ಏವ ವರ್ತೇ. ನಾನು ಯಾವಾಗಲೂ ಕೂಡ ನನ್ನ ಕರ್ಮದಲ್ಲೇ ನಾನು ಇರುತ್ತೇನೆ ಯಾವಾಗಲೂ ಕೆಲಸ ಮಾಡ್ತಾ ಇರ್ತೇನೆ ಕೃಷ್ಣ ನೋಡಿ ಅವನ ಗುರುವಾಗಿಯೂ ಕೂಡ ತನ್ನ ಬಾಲ್ಯದ ಆರಭ್ಯ ದೇಹ ಬಿಡುವವರೆಗೆ ಸತತವಾಗಿ ಒಂದು ನಿಮಿಷವೂ ಕೂಡ ರೆಸ್ಟ್ ಇಲ್ಲದಂತೆ ಆತ ಕಂಟಿನ್ಯೂಸ್ ಆಗಿ ಆ ಪೊಲಿಟಿಕ್ಸ್ ನಲ್ಲಿ ಇದ್ನಲ್ಲ ಅತ್ಯಂತ ಗಲೀಜು ಅಂತ ನಾವು ಕರಿತೇವೆ ಅದರಲ್ಲಿ ಯಾಕೆಂದರೆ ಅದರಲ್ಲಿ ಬರೀ ಮ್ಯಾನಿಪ್ಯುಲೇಷನ್ಸ್ ಅಂತ ಅಂತಹ ಒಂದು ಪೊಲಿಟಿಕ್ಸ್ನಲ್ಲಿ ಆ ರಾಜಕೀಯದಲ್ಲಿ ತನ್ನ ಸಕ್ರಿಯವಾಗಿ ಶ್ರಮರಹಿತ ಅದು ನಿಲುಗಡೆ ರಹಿತ ನಾನ್ ಸ್ಟಾಪ್ ಆಗಿ ಎಲ್ಲ ಆಸಕ್ತಿಯಿಂದ ಅಸಂಗನಾಗಿ ಆತ ಏನೂ ಆಗಿಲ್ಲವೋ ಎಂಬಂತೆ ಆತ ಹೋದನಲ್ಲ ಅವನಿಗೆ ಆ ಯುದ್ಧದ ಯುದ್ಧಕ್ಕೂ ಅವನಿಗೆ ಯಾವ ಸಂಬಂಧವೇ ಇಲ್ಲ ಅಂಜುವಾಗಿ ನೋಡಕ್ಕೋದ್ರೆ ಇದು ಪಾಂಡವರ ಸೈಡು ಇದು ಕೌರವರ ಸೈಡು ಅದಕ್ಕೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ ಇವನಿಗೆ ಹೌದು ಇವನು ಏನಾದ್ರು ಎಸ್ ಅಂತ ಹೇಳಿದ್ರೆ ದುರ್ಯೋಧನ ಇವನಿಗೆಲ್ಲ ದೊಡ್ಡದು ಇನ್ನೊಂದು ಏನೋ ಕೊಟ್ಬಿಡ್ತಿದ್ದ ಅವನಿಗೆ ಅದು ಮಾಡಲಿಲ್ಲ ಇವನು ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಅಲ್ಲೂ ಕೂಡ ಇವನನ್ನು ಕೊಂದ ಯಾರನ್ನ ಕಂಸನನ್ನ ಕಂಸನನ್ನು ಕೊಂದ ಮೇಲೆ ಇವನು ತಾಕತ್ತು ಎಷ್ಟು ಇರಬೇಕು ನೋಡಿ ಕಂಸನ್ನು ಕೊಂದಿದ್ದಾನೆ ಅಂತ ಹೇಳಿದ್ರೆ ಅಷ್ಟು ಪವರ್ಫುಲ್ ಅವನ ಕಿಂಗ್ ಕಂಸ ತಕ್ಷಣ ಇವನು ಏನ್ ಮಾಡಬೇಕಾಗಿತ್ತು ಸಿಂಹಾಸನ ಇವನು ಇದು ಮಾಡ್ಕೊಳ್ಬೇಕಾಗಿತ್ತು ಬಿಟ್ಟ ಅಲ್ಲೇ ಬಿಟ್ಟು ಬಿಟ್ಟು ಆ ಮುದುಕಪ್ಪ ಇಲ್ಲಿ ಇದ್ನಲ್ಲ ಜೈಲಿನಲ್ಲಿ ಅವನನ್ನೇ ತಂದಿಟ್ಟ ಅವನ ಅಪ್ಪನ್ನ ಯಾರ ಮಗ ಅವನನ್ನು ಬಂಧಿಸಿ ಇಟ್ಟಿದ್ನೋ ಕಾರಾಗೃಹದಲ್ಲಿ ಕೊಡಿಸಿ ಇಟ್ಟಿದ್ನೋ ಯೂಸ್ಲೆಸ್ ಅವನು ಅವನಂತಂದೆ ಇಟ್ಟ ವಾಪಸ್ ಹ ಉಗ್ರಸೇನ ನೀನೇ ಆಳು ರಾಜ್ಯ ನಿಮ್ಮ ಜನರಿಗೆ ನೀನೇ ಆಳು ಆ ಶೂರ ಶೂರರು ಅಂತ ಒಂದು ಇದು ಟ್ರೈಬ್ಸ್ ಅಂತಹ ಶೂರರಿಗೆ ಒಡೆಯ ಅದ್ರಿಂದಲೇ ಭಗವಂತನ ಶೌರಿ ಅಂತ ಕರೀತಾರೆ ಶೌರಿ ಅಂತ ಶೂರ ಜನಪದದ ಒಡೆಯ ಶೌರಿ ಆದ್ರೂ ಕೂಡ ಜನರೆಲ್ಲರೂ ಕೂಡ ಇವನ್ನೇ ಒಡೆಯ ಅಂತ ತಿಳ್ಕೊಂಡ್ರು ಯಾಕೆಂದ್ರೆ ಅಷ್ಟು ಕೆಪಾಸಿಟಿ ಇದ್ದು ಈತ ತಾನೇ ಕಿಂಗ್ ಆಗದೆ ಕಿಂಗ್ ಮೇಕರ್ ಆದಲ್ಲ ಕಿಂಗ್ ಹೆಚ್ಚು ಕಿಂಗ್ ಮೇಕರ್ ಹೆಚ್ಚು ಅಂತ ಜನರಿಗೆ ಗೊತ್ತಾಯ್ತು ಆದ್ದರಿಂದ ಎಲ್ಲರೂ ಕೂಡ ಇವನನ್ನೇ ಆರಾಧಿಸ್ಲಿಕ್ಕೆ ಶುರು ಮಾಡಬೇಕು ಕೊನೆಗೆ ಜರಾಸಂದ ಕೊಲ್ಸಿದ ಎಲ್ಲಿ ಮಗದ ಹಾರ್ಟ್ ಸಿಂಹದ ಗುಹೆಯ ಬಾಗಿಲಿಗೆ ಹೋಗಿ ಸಿಂಹನನ್ನ ಕೆಣಕಿ ಅದನ್ನು ಕೊಲ್ಲಬೇಕಂದ್ರೆ ಎಷ್ಟು ತಾಕತ್ತಿರಬೇಕು ಅಂಥವನು ಇನ್ನೊಬ್ಬರ ಬಳಿಯಲ್ಲಿ ಕೋಲಿಸ್ಬಿಟ್ಟು ಕೊನೆಗೂ ಕೂಡ ತಾನು ಅದನ್ನು ವಹಿಸಿಕೊಡದೆ ಅವನ ಮಗ ಸಹದೇವನನ್ನ ಇಟ್ಟ ಅವನ ಮಗ ಸಹದೇವ ಅಂತ ಒಬ್ಬ ಇದ್ದ ಆ ಸಹದೇವನನ್ನೇ ಇಟ್ಟ ಯಾಕಂದ್ರೆ ಗೊತ್ತಿತ್ತು ಸಹದೇವ ನಮ್ಮ ಪಾರ್ಟಿಗೆ ಬರ್ತಾನೆ ಯುದ್ಧ ಆದ್ಮೇಲೆ ಅಂತ ಈ ದೊಡ್ಡ ಘೋರ ಯುದ್ಧ ನಡೆಯುತ್ತೆ ಹದಿನೆಂಟು ದಿವಸದ ಯುದ್ಧ ಅದರಲ್ಲಿ ಸಹದೇವ ಪಾಂಡವರ ಪಾರ್ಟಿ ಅದಕ್ಕೆ ಮುದುರಿಸ್ತಾನ ದುರ್ಯೋಧನ ಥೂ ನಿನ್ನ ನಿಮ್ಮ ಅಪ್ಪನನ್ನ ಕೊಲ್ಸಿದಂತಹ ಅಂತಹವರ ಪಾರ್ಟಿಗೆ ಹೋಗಿ ಸೇರ್ತಿಯಲ್ಲೋ ನೀನು ಅಂತ ಆದ್ರೆ ಸಹದೇವ ಒಬ್ಬ ಧರ್ಮಿಷ್ಠ ಅವನಿಗೆ ಗೊತ್ತಿತ್ತು ನನ್ನ ತಂದೆ ಮಾಡಿದಂತಹ ದುರ್ಬುದ್ಧಿ ಆ ದುರ್ಕ ದುಷ್ಟ ಕೆಲಸ ಏನೇನು ಅಂತ ಆ ಇಪ್ಪತ್ತೊಂದು ಸಾವಿರ ರಾಜರನ್ನ ಆತ ಸೆರೆಯಲ್ಲಿ ಇಟ್ಟು ಶಿವನಿಗೆ ಬಲಿ ಕೊಡುವಂತಹ ಒಂದು ಕಾರ್ಯಕ್ರಮ ಇಟ್ಕೊಂಡಿರ್ತಾನೆ ರಾಜಸೂಯಾಗದು ಯಾವುದೋ ಒಂದು ಯಾಗದಲ್ಲಿ ಆಗ ನರಮೇಧ ಮಾಡುವ ಇತ್ತಾನೆ ಇರ್ತಾನೆ ಅದಕ್ಕೆ ಕೃಷ್ಣ ಹೇಳ್ತಾನೆ ನಾನು ಯಾಕೆ ನಿನ್ನ ಕೊಲ್ಸ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿನ್ನ ಮೇಲೆ ಯಾವುದೋ ಹೊಟ್ಟೆ ಕಿಂಚ್ ಕಿಚ್ಚಿಂದ ನಾನು ಕೊಲಿಸ್ತಾ ಇಲ್ಲ ಧರ್ಮಕ್ಕೆ ಧಕ್ಕೆ ಇಲ್ಲಿ ನಿನ್ನಿಂದ ಬಂದಿದೆ ಆದ್ರಿಂದ ನಾನು ಧರ್ಮವನ್ನ ಇದು ಮಾಡುವಂತಹ ರಕ್ಷಣೆ ಮಾಡುವಂತಹ ಹೊಣೆಗಾರಿಕೆ ನಂದು ಎಲ್ಲಿ ಧರ್ಮಕ್ಕೆ ಧಕ್ಕೆ ಬಂದಿದೆ ಅಂದರೆ ಧರ್ಮ ಅಂತಕ್ಕಂಥದ್ದು ವೇದದ ಆಚರಣೆಯಿಂದ ನಿಂತಿದೆ ಎಲ್ಲಿಯೂ ಕೂಡ ಶಿಷ್ಟಾಚಾರದಲ್ಲಿ ಆಗಲಿ ವೇದದಲ್ಲಿ ಆಗಲಿ ನರರನ್ನ ಬಲಿ ಕೊಡಬೇಕು ಅಂತ ಹೇಳಿಯೇ ಇಲ್ಲ ಮನುಷ್ಯರನ್ನು ಬಲಿ ಕೊಡಬೇಕು ಅಂತ ಎಲ್ಲೂ ಹೇಳೇ ಇಲ್ಲ ಆದರೆ ನೀನು ಇಲ್ಲಿ ಮನುಷ್ಯರನ್ನ ಬಲಿ ಕೊಡ್ತಾ ಆದರೆ ಇದು ಅಧರ್ಮಾಚರಣೆ ಈ ಅಧರ್ಮಾಚರಣೆಗೆ ನಿನಗೆ ಆಗಬೇಕಾಗಿರೋ ತಕ್ಕ ಶಿಕ್ಷೆ ಏನು ಅಂದರೆ ಇನ್ನು ಆ ಇಪ್ಪತ್ತೊಂದು ರಾಜರು ಕೂಡ ಎಲ್ಲ ಈ ಕಡೆ ಬಂದರು ಪಾಂಡವರ ಪಕ್ಷಕ್ಕೆ ಬಂದರು ಎಲ್ಲ ಆಗಲೇ ಪ್ಲಾನಿಂಗ್ ಮಾಡ್ತಾ ಕೂತಿದ್ದ ಅವನು ಒಂದು ಮಹಾ ಘಟನೆಗೆ ಹೀಗೆ ಎಲ್ಲೇ ಆಗಲಿ ಆತ ಒಂದು ಸಮಸ್ತ ಸಮಾಜದ ಹಿತದೃಷ್ಟಿಯಿಂದ ಕೆಲಸ ಮಾಡಿಕೊಂಡ ಮಾಡ್ಕೊಂಡೇ ಬಂದ ಕೃಷ್ಣ ಹೊರತು ತನ್ನ ಸ್ವಾರ್ಥವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಯಾವತ್ತೂ ಕೂಡ ಯಾವುದೇ ಕೆಲಸವನ್ನು ಮಾಡಲಿಲ್ಲ ಹಾಗಿದ್ದಿದ್ರೆ ಯಾವಾಗಲೋ ಗೋಪಿಯರ ಜೊತೆಗೆ ಅಲ್ಲೇ ಹೊಡ್ಕೊಂಡು ಅಲ್ಲೇ ಬಿದ್ದಿರ್ಬೇಕಾಗಿತ್ತು ಆ ಗೋಪಿಯರ ಸಂಘವನ್ನು ತೆರಿಸಿ ಓಡೋಗ್ಬಿಟ್ನಲ್ಲ ಅವನು ಅವರಿಗೆಲ್ಲ ದುಃಖವನ್ನು ಕೊಟ್ಟು ತನ್ನ ಅಷ್ಟ ಮಹಿಷಿಯರನ್ನ ಅವ್ರ ಜೊತೆಯಲ್ಲಿ ಇರಬೇಕಾಗಿತ್ತು ಸಮುದ್ರದ ಮಧ್ಯದಲ್ಲಿ ಒಳ್ಳೆ ರೆಸಾರ್ಟ್ ಅದು ಆ ಪ್ರಭಾಸ ಅಂತಕ್ಕಂಥದ್ದು ಬ್ಯೂಟಿಫುಲ್ ರೆಸಾರ್ಟ್ ಅದು ನೀವು ಆ ಅಂಡರ್ ವಾಟರ್ ಎಕ್ಸ್ಕವೇಷನ್ ನೋಡಿದರೆ ಗೊತ್ತಾಗತ್ತೆ ನಮ್ಮ ಡಾಕ್ಟರ್ ಎಸ್ ಆರ್ ರಾವ್ ಈ ದಾರ ಗೊತ್ತಿಲ್ಲ ನಮ್ಮ ಕರ್ನಾಟಕದ ಹೆಮ್ಮೆಯ ಇವರವರು ಮರೀನ್ ಆರ್ಕ್ಯಾಲಜಿಸ್ಟ್ ಅವರು ಅವರು ಇದು ಮಾಡಿ ಶೋಧನೆ ಮಾಡಿ ತೆಗೆದೇ ಹೋಗಿದಿದ್ದರೆ ನಾವು ಕೇವಲ ಅದನ್ನು ಕಟ್ಟುಕತೆ ಅಂತ ತಿಳ್ಕೊಂಡಿರ್ತಿದ್ವಿ ಪ್ರಭಾಸ ಅಥವಾ ದ್ವಾರಕ ಭೇಟ್ ದ್ವಾರಕ ಅಂತ ಕರೀತಾರೆ ಭೇಟ್ ದ್ವಾರಕ ಅಂತ ಅಂತಹ ಇದರಲ್ಲಿ ಏನೋ ಎಲ್ಲ ಸಕಲ ವೈಭೋಗ ಇರ್ತಕ್ಕಂತಹ ಅದೊಂದು ಒಂದು ದೊಡ್ಡ ರಾಜ್ಯ ಅದು ಯಾರು ಡಿಸ್ಟರ್ಬ್ ಮಾಡದೇ ಇರತಕ್ಕಂತಹ ರಾಜ್ಯ ಅದರಲ್ಲಿ ಇರಬೇಕಾಗಿತ್ತಲ್ವ ಅದನ್ನು ಬಿಟ್ಟು ಬಿಟ್ಟು ಯಾಕೆ ಇಲ್ಲಿ ಓಡ್ಬಂದ ಮೇನ್ ಲ್ಯಾಂಡ್ಗೆ ಇಲ್ಲಿ ಎಲ್ಲವೂ ಕೂಡ ಆ ಧರ್ಮದ ಹಿತಕ್ಕೋಸ್ಕರ ಹೀಗೆ ಅವನ ಜೀವನವನ್ನ ನಾವು ಅಧ್ಯಯನ ಮಾಡಿದ್ರು ಸಾಕು ಹೇ ಅರ್ಜುನ ನನ್ನ ಜೀವನವನ್ನು ಅಧ್ಯಯನ ಮಾಡಿ ನಿನಗೂ ನಿನಗೆ ಪಾಠ ಸಿಗತ್ತೆ ಅಂತ ಹೇಳ್ತಾವ ನಿನಗೆ ಪಾಠ ಬೇಕಾದ್ರೆ ಅದ್ಯಾದೋ ಜನಕ ಇದೆಯಾದೋ ಅಲ್ಲ ಕಟ್ಟುಕತೆ ಅಲ್ಲ ನೀನೇ ಕಂಡಿದ್ಯಾ ಬಾಲ್ಯದಿಂದ ನನ್ನ ಜೊತೆಗೇ ಇದ್ಯಾ ನನ್ನ ಜೀವನವೇ ನಿನಗೆ ಉದಾಹರಣೆ ನನ್ಗೆ ಯಾವುದು ಆಗ್ಬೇಕಾಗಿಲ್ಲ ನೋಡು ಅಂತ ತೋರಿಸ್ತಾನೆ ಪುನಃ ಭಗವಂತನಾದಂತಹ ತಾನು ಒಂದು ವೇಳೆ ಕೆಲಸ ಮಾಡದೆ ಹೋದರೆ ಏನಾಗತ್ತೆ ಅನ್ನುವಂಥ ದೃಷ್ಟಿಯನ್ನು ಮುಂದಿಟ್ಟುಕೊಂಡು ಅರ್ಜುನನ ಪ್ರಶ್ನೆಗೆ ಉತ್ತರವನ್ನು ನೀಡ್ತಾ ಇಪ್ಪತ್ಮೂರನೇ ಮಂತ್ರದಲ್ಲಿ ಹೇಳ್ತಾನೆ ಯದಿ ಹಿ ಅಹಂನ ವರ್ತೇಯಂ ಜಾದು ಕರ್ಮಣಿ ಅತಂದ್ರಿತ ಮಮವರ್ ಅನುವರ್ತಂತೆ ಮನುಷ್ಯಾಹ ಪಾರ್ಥ ಸರ್ವಶಃ ಯದಿ ಅಹಂ ಹಿ ಅಂದ್ರೆ ಯಾಕೆ ನಾನು ಈ ರೀತಿಯಲ್ಲಿ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಏಕೆಂದರೆ ಹೀ ಅಂದ್ರೆ ಏಕೆಂದರೆ ಯಡೀ ಅಹಂನ ವರ್ತೇಯಂ ಜಾತು ಕರ್ಮಣಿ ಅತಂತ್ರ ಒಂದು ವೇಳೆ ಕರ್ಮವನ್ನು ಮಾಡದೆ ಯಾವಾಗಲೂ ಕೂಡ ನಾನು ಸತತವಾಗಿ ಅತಂತ್ರ ಅಂದರೆ ನಿದ್ರೆ ಮಾಡದೆ ಅಕ್ಷರಶಾರ್ಥ ನಿದ್ರೆ ಮಾಡದೆ ಅಥವಾ ರೆಸ್ಟ್ ತೆಗೆದುಕೊಳ್ಳದೆ ವಿರಮಿಸದೆ ನಾನು ಕರ್ಮವನ್ನು ಮಾಡದೆ ಹೋಗಿದ್ರೆ ನನ್ನ ಜೀವನದಲ್ಲಿ ಏನಾಗ್ತಾ ಇತ್ತು ಮನುಷ್ಯಾ ಮನುಷ್ಯರು ಸುತ್ತಮುತ್ತಲು ಇರತಕ್ಕಂಥ ಜನರು ಪಾರ್ಥ ಎಲೆ ಪಾರ್ಥ ಸರ್ವಶಃ ಎಲ್ಲಾ ರೀತಿಯಿಂದ ಕೂಡ ಏನ್ ಮಾಡ್ತಾ ಇದ್ರು ಮಮ ವರ್ತ್ಮ ನನ್ನ ದಾರಿಯನ್ನೇ ನನ್ನ ಜೀವನದ ದಾರಿಯನ್ನೇ ಅನುವರ್ತಂತೆ ಅನುಸರಿಸ್ತಾ ಇದ್ರು ಕೃಷ್ಣ ನೋಡಪ್ಪ ಆರಾಮ ಒಂದು ರೆಸಾರ್ಟ್ ಮಾಡ್ಕೊಂಡು ಕೂತಿದ್ದಾನೆ ಈ ಕೃಷ್ಣ ಅಲ್ಲ ಆ ಕೃಷ್ಣ ಒಳ್ಳೆ ರೆಸಾರ್ಟ್ ಮಾಡ್ಕೊಂಡು ಕೂತಿದ್ದಾನಲ್ಲ ನಾವು ಕೂಡ ಎಲ್ಲ ಒಂದೊಂದು ರೆಸಾರ್ಟ್ ಮಾಡ್ಕೊಂಡು ಕೂತ್ಕೊಂಡ್ಬಿಡೋಣ ನಮ್ಗೆ ಯಾಕೆ ಬೇಕು ಈ ಪಚಿತಿ ಯುದ್ಧ ಗೆದ್ದ ಕೂತ್ಕೊಂಡು ಬಿಟ್ಟರೆ ಅಲ್ಲಿಗೆ ಸಮಾಜದ ಅವ್ಯವಸ್ಥೆ ಉಂಟಾಗುತ್ತೆ ಸಮಾಜದ ಅವ್ಯವಸ್ಥೆ ಉಂಟಾದ್ರೆ ನಾವು ಮೂರ್ಖರು ನಮ್ಗೆ ಗೊತ್ತಿಲ್ಲ ಸಮಾಜ್ಯವಸ್ಥೆ ಆದ್ರೆ ಪರವಾಗಿಲ್ಲ ನಾನು ಸಮಾಜ ಕಡೆ ಇರೋದು ನನ್ನ ರೆಸಾರ್ಟ್ ಇಷ್ಟ ಇರೋದು ಅಂತ ರೆಸಾರ್ಟ್ ಇರೋದಿಲ್ಲಿ ಸಮಾಜದ ಒಳಗಲ್ವಾ ಸಮಾಜದಿಂದ ಹೊರಗಡೆ ಇರಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಅದನ್ನು ಸ್ವಾಮಿ ವಿವೇಕಾನಂದರು ಕೂಡ ಕಂಡುಕೊಂಡ್ರು ಸಾಧುಗಳಿಗೂ ಕೂಡ ಸನ್ಯಾಸಿಗಳಿಗೂ ಕೂಡ ಸಮಾಜದ ಹೊರಗಡೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಆದ್ದರಿಂದಲೇ ಸಮಾಜದ ಹಿತಕ್ಕೋಸ್ಕರ ಸಮಾಜದ ಹಿತ ಚಿಂತನೆಗೋಸ್ಕರವೇ ನಾವು ದುಡಿಬೇಕು ಸಮಾಜವನ್ನೇ ದೃಷ್ಟಿಯಲ್ಲಿ ಇಟ್ಟುಕೊಂಡು ನಮ್ಮ ಆಧ್ಯಾತ್ಮಿಕ ಜೀವನವನ್ನು ನಡೆಸಬೇಕು ನೋಡಿರಿ ರಹಸ್ಯ ಸಮಾಜದ ದೃಷ್ಟಿಯನ್ನು ಇಟ್ಟುಕೊಂಡು ನಮ್ಮ ಆಧ್ಯಾತ್ಮಿಕ ಜೀವನವನ್ನು ನಡೆಸಬೇಕು ಕಾಡಿಗೆ ಹೋಗಿ ಕಾಡಿಗೆ ಹೋಗ ಮಾಡೋದು ಏನಿಲ್ಲ ಅಲ್ಲಿ ಅಲ್ಲಿ ಕಾಡು ಕಾಡ್ದು ಒಂದು ಕುಟೀರ ಮಾಡೋದು ಕೊನೆಗೆ ಭಿಕ್ಷೆಗೆ ಇಲ್ಲೇ ವಾಪಸ್ ಬರಬೇಕು ಎಲ್ಲಿಗೆ ಸಮಾಜಕ್ಕೆ ಅದಾಗೋದಿಲ್ಲ ಆದ್ರಿಂದ ಸಮಾಜದ ಒಳಗೆ ಇದ್ದುಕೊಂಡು ಅಲ್ಲೇ ಸಮಾಜದ ಹಿತವನ್ನೇ ಚಿಂತಿಸ್ತಾ ಆಸಕ್ತಿಯಿಂದ ಸತತವಾಗಿ ಕರ್ಮ ಮಾಡ್ತಾ ಅತ್ಯಂತ ದಕ್ಷತೆಯಿಂದ ಕೆಲಸ ಮಾಡ್ತಾ ನಮ್ಮ ಪಾಲಿಗೆ ಬಂದಂತಹ ಕೆಲಸವನ್ನು ಇತರರಿಗೆ ಮಾರ್ಗದರ್ಶನವಾಗುವಂತೆ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಭಗವಂತ ಎಲ್ಲ ಕೆಲಸವನ್ನು ಮಾಡಿದ್ದಂತೆ ಅದನ್ನು ಸೃಷ್ಟಿ ಕಾರ್ಯ ಸ್ಥಿತಿ ಕಾರ್ಯ ಪ್ರಳಯ ಕಾರ್ಯ ಅಷ್ಟೂ ಕೂಡ ಆತ ಮಾಡಿದ್ದು ಕೇವಲ ಸಮಾಜದ ಹಿತಚಿಂತನೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಮಾತ್ರ ಪ್ರತಿಯೊಂದು ಜೀವಿಯೂ ಕೂಡ ಒಂದು ಅಮೀಬಾದಿ ಹೇಳಿದ್ರು ಆ ಒಂದು ಚತುರ್ಮುಖ ಬ್ರಹ್ಮನವರೆಗೆ ಪ್ರತಿಯೊಂದೂ ಕೂಡ ತಮ್ಮ ತಮ್ಮ ಲೆವೆಲ್ನಿಂದ ಮೇಲಕ್ಕೆ ನಿಧಾನವಾಗಿ ಪಶುತ್ವದಿಂದ ಮನುಷ್ಯತ್ವಕ್ಕೆ ಮನುಷ್ಯತ್ವದಿಂದ ದೈವತ್ವಕ್ಕೆ ಏರುವ ಹಾಗೆ ವ್ಯವಸ್ಥೆಯನ್ನ ಕಲ್ಪಿಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಇಟ್ಕೊಂಡು ಆತ ಕೆಲಸ ಮಾಡ್ಕೊಂಡು ಬಂದ ಪರಮಾತ್ಮ ಇಡೀ ಸೃಷ್ಟಿ ಆದ್ರಿಂದ ಈ ಉದಾಹರಣೆಯನ್ನ ತೆಗೆದುಕೋ ನನ್ನದೇ ಉದಾಹರಣೆಯನ್ನ ತೆಗೆದುಕೋ ಅಂತ ಆತ ಅಲ್ಲಿ ಹೇಳ್ತಾ ಇದ್ದಾನೆ ಪುನಃ ಹೇಳ್ತಾನೆ ಪರಮಾತ್ಮನಾಗಿ ನಾ ಕೆಲಸ ಮಾಡದೆ ಹೋದ್ರೆ ಏನಾಗತ್ತೆ ಅಂತ ಉತ್ಸೀದೆಯು ಇಮೆ ಲೋಕಾಹ ನ ಕು ಕರ್ಮೇತ್ ಅಹಂತ್ ಸಂಕರ್ಯ ಕರ್ತ ಉಪಹನ್ಯ ಇಮಾ ಪ್ರಜಾ ಉತ್ಸೀದೇಯು ಅಂದ್ರೆ ಬಿದ್ದು ಹೋಗುತ್ತದೆ ನಾಶವಾಗುತ್ತದೆ ಅವಸಾನವಾಗುತ್ತದೆ ಯಾವುದು ಇಮೇ ಲೋಕಃ ಈ ಎಲ್ಲ ಲೋಕಗಳೂ ಕೂಡ ಭಗವಂತ ಕೆಲಸ ಮಾಡದೆ ಹೋದರೆ ಸತತವಾಗಿ ಪ್ರಕೃತಿ ಜಡ ಪ್ರಕೃತಿಗೆ ಇದಿಲ್ಲ ಇಂಧನ ಇಲ್ಲ ಶಕ್ತಿ ಮಾಡೋಕ್ಕೆ ಇಂಧನ ಕೊಡ್ತಕ್ಕಂಥ ಪರಮಾತ್ಮನೇ ಪರಮಾತ್ಮನ ಅಧ್ಯಕ್ಷತೆಯಲ್ಲಿ ಪ್ರಕೃತಿ ಕೆಲಸ ಮಾಡುತ್ತೆ ಪರಮಾತ್ಮ ಒಂದು ವೇಳೆ ತನ್ನ ಅಧ್ಯಕ್ಷತೆಯನ್ನು ವಾಪಸ್ ಹೇಳ್ಕೊಂಡ್ಬಿಟ್ರೆ ಪ್ರಕೃತಿ ಏನ್ಮಾಡುತ್ತೆ ನಮ್ಮ ಕೆಲಸದವ್ರು ಮಾಡ್ದಂಗೆ ಬಿಡಿ ಸೇತ ಕೂತಿರುತ್ತೆ ಅಲ್ಲಿಗೆ ಕೆಲಸ ಮಾಡೋದಿಲ್ಲ ಆಗೇನಾಗುತ್ತೆ ಎಲ್ಲ ಅಲ್ಲಿ ಅಸ್ತವ್ಯಸ್ತವಾಗಿ ಬಿದ್ದೋಗುತ್ತೆ ಹಾಗೆಯೇ ನ ಕುರಿಯ್ ಕರ್ಮಚೇದ ಒಂದು ವೇಳೆ ನಾನು ಕೆಲಸ ಮಾಡದೆ ಹೋದ್ರೆ ಈ ಲೋಕಗಳೆಲ್ಲವೂ ಕೂಡ ನಾಶವಾಗುತ್ತೆ ಎಲ್ಲವೂ ಕೂಡ ಯಾವ್ದಾವುದು ಅತ್ಯಂತ ಸಿಸ್ಟಮೆಟಿಕ್ ವೇ ಅಲ್ಲಿ ನಡೀತಾ ಇತ್ತೋ ಎಲ್ಲ ಬಿದ್ದು ಸಂಕರಸ್ಥಿತ ಕರ್ತಾಸ್ಯಾಮ್ ಅಷ್ಟೇ ಅಲ್ಲ ನಾನು ಸಂಕರಕ್ಕೆ ಕಾರಣನಾಗುವೆನು ಸಂಕರ ಅಂತ ಹೇಳಿದ್ರೆ ಪುನಃ ಕರ್ಮದಲ್ಲಿ ಸಂಕರ ವರ್ಣ ಸಂಕರವೂ ಆಗುತ್ತೆ ಯಾರು ತಮ್ಮ ಕೆಲಸವನ್ನ ಮಾಡಬೇಕೋ ಅವ್ರು ಇನ್ನೊಬ್ಬರು ಕೆಲಸ ಮಾಡೋದು ತಮಗೆ ಯೋಗ್ಯತೆ ಇರಲಿ ಇಲ್ಲದೆ ಇರಲಿ ಯಾವುದಿಷ್ಟವೋ ಅದನ್ನ ಮಾಡ್ಕೊಂಡು ಹೋಗೋದು ಹಾಗೆ ಇನ್ನೊಬ್ಬರು ತಮಗೆ ಯಾವ್ದಿಷ್ಟೋ ಅದನ್ನ ಮಾಡ್ಕೊಂಡು ಹೋಗೋದು ತಮಗೆ ಅದ್ರಲ್ಲಿ ಕೆಪಾಸಿಟಿ ಇರಲಿ ಇಲ್ಲದೆ ಇರಲಿ ಆವಾಗ ಏನಾಗುತ್ತೆ ಅಲ್ಲಿ ಸಮಾಜದಲ್ಲಿ ಅಂತ ಸಮಾಜದ ಆರೋಗ್ಯ ಕೆಟ್ಟು ಸಮಾಜದ ಆರೋಗ್ಯ ಕೆಟ್ಟು ಹೋಗದೆ ಇರಬೇಕಾದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಸ್ವಭಾವಕ್ಕೆ ತಕ್ಕಂತಹ ತನ್ನ ಒಂದು ಯಾವ ಒಂದು ಶಕ್ತಿ ಸಾಮರ್ಥ್ಯ ಇದೆಯೋ ಆ ಸಾಮರ್ಥ್ಯ ಶಕ್ತಿಯನ್ನು ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ಸಮಾಜದ ಹಿತದೃಷ್ಟಿಯಲ್ಲಿ ಇಟ್ಕೊಂಡು ಆತ ಕೆಲಸ ಮಾಡ್ತಾ ಹೋಗಬೇಕಾಗುತ್ತೆ ಪ್ರತಿಯೊಂದು ಕೂಡ ಹೀಗೆ ಮಾಡಬೇಕಾದ್ರೆ ನನ್ನ ಜೀವನವೇ ಕಾರಣ ನನ್ನ ಈ ಸೃಷ್ಟಿಯೇ ಕಾರಣ ನನ್ನ ಈ ಕೆಲಸವೇ ಕಾರಣ ಹೇ ಅರ್ಜುನ ಅಂತ ಹೇಳ್ತಾನೆ ಆಗ ಯಾವಾಗ ಸಮಾಜದಲ್ಲಿ ಈ ರೀತಿ ಅಸ್ತವ್ಯಸ್ತ ಕರ್ಮದಲ್ಲಿ ಒಂದಕ್ಕೊಂದು ಕ್ಲಾಶ್ ಉಂಟಾಗತ್ತೋ ಆಗ ಜನರೆಲ್ಲರೂ ಕೂಡ ನಾಶ ಆಗ್ತಾರೆ ಜನತೆ ನಾಶವಾಗತ್ತೆ ಆಗ ಜನತೆ ನಾಶವಾಗುವುದಕ್ಕೆ ಕಾರಣ ಯಾರಾದೆ ನಾನೇ ಆ ಕೊನೆಗೆ ಬೆರಳು ಬರೋದು ಅವನಿಗೆ ಪರಮಾತ್ಮ ಹೀಗೆ ಮಾಡ್ದ ಅವನಿಂದ ಲೋಕವೆಲ್ಲರೂ ಕೂಡ ಇನ್ಸ್ಪೈರ್ ಆಗಿ ಈ ರೀತಿ ಮಾಡಿತು ಹೀಗಾಗಿ ಇಡೀ ಪ್ರಪಂಚ ನಾಶವಾಯಿತು ಕೊನೆಗೆ ಹಾಗೆ ಬರುತ್ತೆ ಆದ್ದರಿಂದ ಹಾಗಾಗುವುದಿಲ್ಲ ಇಡೀ ಲೋಕಕ್ಕೋಸ್ಕರ ಇಡೀ ಲೋಕವೂ ಕೂಡ ನನ್ನನ್ನು ನೋಡ್ಕೊಂಡು ಕೆಲಸ ಮಾಡಲಿ ಒಟ್ಟಿಗೆ ಉದ್ಧಾರವಾಗಲಿ ಅನ್ನುವಂಥ ಒಂದು ದೃಷ್ಟಿಯಿಂದ ನಾನು ನನಗೆ ಯಾವುದೇ ಒಂದು ಬೆನಿಫಿಟ್ಸ್ ಉಪಯೋಗ ಪ್ರಯೋಜನ ಇಲ್ಲದೇ ಹೋದರೂ ಕೂಡ ಸತತವಾಗಿ ಆಸಕ್ತಿಯಿಂದ ಅತ್ಯಂತ ದಕ್ಷತೆಯಿಂದ ಕೆಲಸ ಮಾಡ್ತಾ ಹೋಗ್ತೀನಿ ಅಂತ ಪರಮಾತ್ಮ ಹೇಳ್ತಾ ನಂತರ ಮುಂದೆ ಹೇಳ್ತಾನೆ ವಿದ್ವಾಂಸರು ಮತ್ತು ಅಜ್ಞಾನಿಗಳು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅದರ ಒಂದು ವ್ಯತ್ಯಾಸವನ್ನು ಆತ ಹೇಳ್ತಾನೆ ಅದೇನು ಅನ್ನೋದನ್ನು ಮುಂದಿನ ಉಪನ್ಯಾಸ ನೋಡೋಣ ಆ ಮುಂದಿನ ಉಪನ್ಯಾಸ ಅಂತಕ್ಕಂಥದ್ದು ಮುಂದಿನ ವಾರ ಇರುವುದಿಲ್ಲ ಅದರ ಮುಂದಿನ ವಾರ ಇರ್ತದೆ ಇಪ್ಪತ್ತೆರಡು ಓಂ ಪೂರ್ಣವದಃ ಪೂರ್ಣವಿ ದಂಪೂರ್ಣಾ ಪೂರ್ಣುಧತೆ ಪೂರ್ಣಸ್ಯ ಪೂರ್ಣಮೂರ್ಣಮೇವಿಷ್ಯತೆ ಶಾಂತಿಶಾಂತಿ ಹರಿ ಓಂ ತತ್ಸ್ರೀಕೃಷ್ಣರ್ಪಣಮಸ್ತು